ಉಹ ಪ್ರಸ್ತಾವಿಂಕಾರ ಎರಡು ರೂಪದಿ ಅವಿ ಅವಿಅಗಳ ಒಳ ಇಹನು ಆಹ್ವಯೊಳು ಜೀವನಪ್ರದ ನಿಧನ ಮನುಜರೊಳು ಈ ವಿಧದೊಳು ಇಹ ಪಂಚಸಾಮವ ಜಾವಧಾವಕೆ ನೆನವರಿಗೆ ಐದಿಸನು ಜನ್ಮಗಳ ಈ ಪಂಚಾಗ್ನಿವಿದ್ಯೆಯನ್ನು ಹೇಳುತ್ತ ಅದಕ್ಕೆ ಪೂರಕವಾಗಿ ದಾಸರು ಪಂಚ ಕಾಲದಲ್ಲಿ ನಾವು ಉಪಾಸನೆ ಮಾಡಬೇಕಾಗಿರತಕ್ಕಂತಹ ಮುಖವನ್ನು ವಿವರಿಸುತ್ತಾರೆ ಪಂಚ ಸಾಮವನ್ನು ನಾವು ಚಿಂತನೆ ಮಾಡಬೇಕಾದ್ದು ಅಂತ ಯಾವುದು ಪಂಚ ಅಂತಂದರೆ ಒಂದು ಕಾಲದಲ್ಲಿ ನಮ್ಮ ದೇಶದ ದೊಡ್ಡ ಸಂಪತ್ತುಗಳು ಇದೆಲ್ಲ ಗೋವು ಕುರಿ ಆಡು ಕುದ್ರೆಗಳು, ಮತ್ತೊಂದು ನಾವು ನಮಗೆ ಎಷ್ಟು ಬೆಲೆ ಯಾವಾಗ ಅಂತ ಗೊತ್ತಿಲ್ಲ ಯಾವಾಗಲೂ ಬೆಲೆ ಇಲ್ಲ ಯಾವಾಗಲೂ ಬೆಲೆ ಇದೆ ಈ ನಾಲ್ಕಕ್ಕಂತೂ ಹಿಂದಿನ ಕಾಲದಲ್ಲಿ ಭಾರೀ ಬೆಲೆ ಇತ್ತು ಗೋವುಗಳ ಒಳಗೆ ಉಜ್ಜೀತನಿದ್ದಾನೆ ಅಜ್ ಕುರಿಯ ಒಳಗೆ ಪ್ರಸ್ತಾವ ಭಗವಂತ ಇರ್ತಾನೆ ಅಜದಲ್ಲಿ ಹಿಂಕಾರದಿಂದ ಭಗವಂತ ಇದ್ದಾನೆ ಹಯದಲ್ಲಿ ಪ್ರತಿಹಾರ ನಾಮಕನಾದ ಭಗವಂತ ಇದ್ದಾನೆ ಮನುಚರೋಳು ನಿಧನ ನಾಮಕನಾಗಿ ಭಗವಂತ ಇದ್ದಾನೆ ಅಂತ ಇದನ್ನು ಐದು ಜಾವದಲ್ಲಿ ನಾವು ಬೆಳಗಿನಿಂದ ಸಾಯಂಕಾಲ ತನಕ ನಾವು ಉಪಾಸನೆ ಮಾಡಬೇಕಾದ್ದು ಜಾವ ಜಾವಕ್ಕೆ ನೆನವರಿಗೆ ಅಂತ ದಾಸರು ಹೇಳ್ತಾರೆ ಗೋವು ದೊಡ್ಡ ಸಂಪತ್ತು ಎಷ್ಟು ದೊಡ್ಡ ಸಂಪತ್ತು ಎಂದಕ್ಕೆ ಒಂದೇ ಒಂದು ಉದಾಹರಣೆ ನಿಮಗೆ ಕೊಡಬೇಕಾಗಿ ಕೊಡೋದಾಗಿದ್ರೆ ಕೃಷ್ಣದೇವರು ಅವತಾರ ಮಾಡಿದಾಗ ವಸುದೇವ ಸೆರೆಮನೆಯಲ್ಲಿದ್ದಂತೆ ಸೆರೆಮನೆಯಲ್ಲಿದ್ದಂತಹ ವಸುದೇವ ಕೃಷ ನನಗೆ ಪುತ್ರೋತ್ಸವ ಆಯಿತು ಅಂತ ಖುಷಿಯಲ್ಲಿ ಅಯುತಂ ಆಪ್ಲುತೋಗವಾಂ ಹತ್ತು ಸಾವಿರ ಗೋವುಗಳನ್ನು ದಾನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದಂತೆ ಸೆರೆಮನೆಯಲ್ಲಿದ್ದ ವಸುದೇವ ಅವನು ಸಂ ದಾನ ಗೋವುಗಳನ್ನೇ ದಾನ ಮಾಡಿದ ಅಂತ ಹೇಳ್ತಾರೆ ಹತ್ತು ಸಾವಿರ ಗೋವುಗಳನ್ನು ದಾನ ಮಾಡುವುದು ಅಂತಂದರೆ ಇವತ್ತು ಹತ್ತು ಲಕ್ಷ ರೂಪಾಯಿ ದಾನ ಮಾಡಿದ ಹಾಗೆ ಹತ್ತು ಲಕ್ಷ ಏನು ಹತ್ತು ಕೋಟಿ ರೂಪಾಯಿ ದಾನ ಮಾಡಿದ ಹಾಗೆ ಅವತ್ತಿನ ಕಾಲದ ಸಂಪತ್ತು ಅದು ಅವತ್ತಿನ ದನ ಅದು ಧನ ಬಾಲ ಇದ್ದ ಬಾಲ ಇಳಿದಿದ್ದ ಅದು ದನ ಧನ ಆಗಿತ್ತು ಅವತ್ತಿನ ಕಾಲದ ದನ ಧನ ಆಗಿತ್ತು ಸಂಪತ್ತಾಗಿತ್ತು ದೊಡ್ಡ ಸಂಪತ್ತು ಗೋವುಗಳಲ್ಲಿ ಯಾವುದು ಅಂಶ ಬೇಡ ಹೇಳಿ ಎಲ್ಲವೂ ಬೇಕಾಗಿರ್ತಕ್ಕಂಥ ತ್ಯಾಜ್ಯವಾದ ಅಂಶನೇ ಇಲ್ಲ ಅದರಲ್ಲಿ ಗೋವು ಬದುಕಿದ್ದಾಗಲೂ ಬೇಕು ಗೋ ಸತ್ತ ಬೇಕು ಗೋ ಬದುಕಿರುವಾಗ ಯಾವುದು ಬೇಡ ಅದರ ಹಾಲು ಬೇಕು ಮೊಸರು ಬೇಕು ತುಪ್ಪ ಬೇಕು ಬೆಣ್ಣೆ ಬೇಕು ಎಲ್ಲ ಬೇಕು ಗೋಮೂತ್ರ ಬೇಕು ಗೋಮಯ ಬೇಕು ಅದರ ಮನ ಮೂತ್ರಗಳೂ ಪರಮ ಪವಿತ್ರ ಆಯುರ್ವೇದದಲ್ಲಿ ಔಷಧ ಮಾಡಲಿಕ್ಕೆ ಗೋಮೂತ್ರವನ್ನು ಭಾರೀ ಬಳಕೆ ಮಾಡ್ತಾರೆ ಎಲ್ಲಿವರೆಗೆ ಬಂದಿದೆ ಅಂದರೆ ಫಾರೆನ್ ಅವರು ಪೇಟೆಂಟ್ ತಗೊಂಡಿದ್ದಾರೆ ಅಂತೆ ನಮ್ದು ಸಂಪತ್ತು ಅವರು ಅದಕ್ಕೆ ಅಧಿಕಾರಿಗಳು ಮಾಲೀಕರು ಅವರು ಎಂಥ ದೌರ್ಭಾಗ್ಯ ನಮ್ದು ನೋಡಿ ನಮಗೆ ಗೊತ್ತಿಲ್ಲ ಅದರ ಮಹತ್ವ ಗೋಮೂತ್ರ ಎಷ್ಟು ದೊಡ್ಡ ಔಷಧ ಅಂತ ಎಲ್ಲ ಕಾಯಿಲೆಯನ್ನು ಪರಿಹಾರ ಮಾಡುವ ಶಕ್ತಿ ಗೋಮೂತ್ರಕ್ಕಿದೆ ಗೋಮಯಕ್ಕಿದೆ ಅಷ್ಟು ಶ್ರೇಷ್ಠವಾದ್ದು ಎಷ್ಟು ಹೇಳ್ತಾರೆ ಅಂತಂದ್ರೆ ಯತ್ವಗಸ್ತಿಗತಂ ಪಾಪಂ ದೇಹೇ ತಿಷ್ಟತಿ ಮಾಮಕ್ಕೆ ಪ್ರಾಶನಂ ಪಂಚಗವ್ಯ ದಹತಿ ಅಗ್ನಿರಿವ ಇಂಧನ ಕಟ್ಟಿಗೆಯನ್ನು ಬೆಂಕಿ ಹೇಗೆ ಸುಟ್ಟು ಬೂದಿ ಮಾಡುತ್ತೆ ಹಾಗೆ ನಮ್ಮ ರೋಗಗಳನ್ನೆಲ್ಲ ಸುಟ್ಟು ಬೂದಿ ಮಾಡುವ ಶಕ್ತಿ ಅದಕ್ಕಿದೆ ಅಂತ ಹೇಳ್ತಾರೆ ಪಂಚಗವ್ಯಕ್ಕಿದೆ ಅಂತ ಈಗೆಲ್ಲ ಪಂಚಗವ್ಯ ಮಾಡ್ತಾರೆ ಪಂಚಗವ್ಯ ಸಿಗುತ್ತೆ ಹಾಲು ಮೊಸರು ಎಲ್ಲ ಹಾಕ್ತಾರೆ ಅದು ಹಾಲು ಗೋವಿನದ್ದು ಹೌದೋ ಅಲ್ಲವೋ ಅಷ್ಟರ ಮಟ್ಟಿಗೆ ಸಂಶಯ ಶುದ್ಧ ತುಪ್ಪಕ್ಕೆ ಮತ್ತೆ ಎಲ್ಲಿ ಹೋಗುದು ಹಾಲೇ ಶುದ್ಧ ಇಲ್ಲ ಅಂತ ಅಂದ ಮೇಲೆ ಮತ್ತೆ ತುಪ್ಪ ಶುದ್ಧವಾದ ಹೇಗೆ ಸಿಗುದು ಅಂತೂ ಹೇಳ್ತೇವೆ ನಾವು ಗೋವು ಒಂದು ವೇಳೆ ಗೋವಿನದ್ದೇ ಸಿಕ್ಕಿತು ಅಂತ ಇಟ್ಟುಕೊಳ್ಳಿ ಧರ್ಮಶಾಸ್ತ್ರ ಹೇಳುತ್ತೆ ಯಾವ ಹಾಲು ನಮಗೆ ಬೇಕು ಪಂಚಗವ್ಯಕ್ಕೆ ಅಂತಂದರೆ ನಮ್ಮ ಹಟ್ಟಿಯಲ್ಲಿ ಕಟ್ಟಿರತಕ್ಕಂಥದ್ದು ಗೋವಿನದ್ದು ಹಾಲು ಆಗುದಿಲ್ಲ ಅಂತ ಹೇಳ್ತಾರೆ ಆ ಗೋವು ಏನಾಗಬೇಕು ಅಂದರೆ ಕಾಡು ಮೇಡಲ್ಲಿ ನೇಯ್ತಾ ಬರಬೇಕಂತೆ ಅಲ್ಲಿ ಹೋದರೆ ಗಿದ ಅದು ತಿಂದಿರ್ತದೆ ಅದು ಸೊಪ್ಪು ತಿಂದಿರ್ತದೆ ಅದು ಅದು ಅರ್ಕ ಪಾಲಾಸ ಅದನ್ನೆಲ್ಲ ತಿಂದಿರ್ತದೆ ಆ ಸತ್ವ ಆ ಹಾಲಲ್ಲಿ ತುಂಬಿರ್ತದೆ ಆ ಹಾಲು ಮೂತ್ರ ಮಲ ಎಲ್ಲದರಲ್ಲಿಯೂ ಔಷಧ ತುಂಬಿರ್ತದೆ ಹಾಗಾಗಿ ನಮ್ಮ ಎಲ್ಲ ಕಾಯಿಲೆಯನ್ನು ಪರಿಹಾರ ಮಾಡುವ ಶಕ್ತಿ ಪಂಚಗವ್ಯಕ್ಕಿದೆ ಅಂತ ಹೇಳಿದರು ಎಷ್ಟು ಹೇಳ್ತಾರೆ ಅಂದರೆ ಎಲ್ಲ ಪಾಪ ಪರಿಹಾರ ಆಗುತ್ತೆ ಅಂತ ರೋಗಕ್ಕೆ ಮೂಲ ಪಾಪ ಪಾಪ ಪರಿಹಾರ ಆಗುತ್ತೆ ಅದರ ಜೊತೆಗೆ ರೋಗವು ಬುನಾದಿ ಸಹಿತವಾಗಿ ನಾಶ ಆಗುತ್ತೆ ಅಂತ ಇಷ್ಟು ತಾಕತ್ತು ಗೋವಿನ ಮೂತ್ರ ಗೋವಿನ ಮಲ ಎಲ್ಲದರಲ್ಲಿಯೂ ತುಂಬಿಕೊಂಡಿದೆ ಅಂತ ಪಂಚಗವ್ಯ ಅದಕ್ಕೆ ಪ್ರಮಾಣ ಇದೆ ಇಷ್ಟು ಹಾಲು ಇಷ್ಟು ಮೊಸರ ಹಾಕಬೇಕು ಮೊಸರು ಹೀಗೆ ಮಾಡಬೇಕು ಅದಕ್ಕೆಲ್ಲ ಕಲ್ಪನೆಗಳಿವೆ ಅಷ್ಟೇ ಅಲ್ಲ ಯಾವ ಯಾವ ದ್ರವ್ಯದಲ್ಲಿ ಯಾವ್ಯಾವ ಅಭಿಮಾನ ದೇವತೆಗಳನ್ನು ಆರಾಹನೆ ಮಾಡಬೇಕು ಅಂತ ಶಾಸ್ತ್ರ ಇದೆ ಎಷ್ಟು ಅದರಲ್ಲಿ ಗಾಯತ್ರಿ ಜಪ ನಾವು ಮಾಡಬೇಕು ಅಂತಿದೆ ಹೀಗೆ ಮಂತ್ರದ ಶಕ್ತಿ ಗೋವಿನ ಅಧಿಷ್ಠಾನದ ಶಕ್ತಿ ಅದರ ಜೊತೆಗೆ ಅದು ಮೇದು ತಿಂದ ಆಹಾರದ ಸೊಪ್ಪು ತರಕಾರಿಗಳ ಸತ್ವ ಎಷ್ಟಿದೆ ಅಂತ ಎಲ್ಲ ತುಂಬಿದಾಗ ಅದರಲ್ಲಿ ಪಾಪ ಪರಿಹಾರಕತ್ವ ರೋಗ ನಿವಾರಕತ್ವ ಇದೆ ಆದ್ರಿಂದ ಪ್ರತಿಯೊಬ್ಬರೂ ಮನೆಯಲ್ಲಿ ಒಂದು ಗೋವು ಕಟ್ಟಬೇಕು ಎಲ್ಲಿಂದ ಗೊತ್ತಿಲ್ಲ ನನಗೆ ನಮಗೆ ಜಾಗ ಇದೆ ಗೋವಿ ಯಾಕೆ ಜಾಗ ಇಲ್ಲ ಗೋವು ಕಟ್ಟಿದ ಮೇಲೆ ಅದರ ಮೇಲೆ ಪ್ರಶ್ನೆ ಗೋವಿಗೆ ಮೇಯ್ಲಿಕ್ಕೆ ಅಂತ ಜಾಗ ಮಾಡಬೇಕು ನಾವು ಅದರಲ್ಲಿ ಹುಲ್ಲು ಬೇಯಿಸಬೇಕು ಹುಲ್ಲು ತಿನ್ಬೇಕದು ಹುಲ್ಲು ತಿಂದು ಅದು ಹಾಲು ಕೊಟ್ಟರೆ ನಾವು ಪುಷ್ಟರಾಗ್ತೀವಿ ನಾವು ಆರೋಗ್ಯವಂತರಾಗಿ ಬದುಕಬೇಕಾಗಿದ್ದರೆ ಇದು ಸ್ವಾರ್ಥ ಹೇಳಿದ್ದು ನಾನು ಈಗ ಸಾಕಿ ಗೋ ಮಾಡಿ ಅಂತ ನಾನು ಹೇಳಲಿಕ್ಕೆ ಹೊರಟದ್ದಲ್ಲ ನಮ್ಮ ಸ್ವಾರ್ಥದಲ್ಲಿ ನಾವು ಚೆನ್ನಾಗಿ ಆರೋಗ್ಯವಂತರಾಗಿ ನಾವು ಬದುಕಬೇಕಾದ್ರೆ ಹಿಂದಿನ ಕಾಲದವರೆಲ್ಲ ನೂರು ವರ್ಷ ಬದುಕಿದ್ರು ನಮ್ಮ ತಾತ ನೂರಿಪ್ಪತ್ತು ವರ್ಷ ಬದುಕಿದ್ರಿ ಹೌದಾ ನಿಮ್ಗೇನಾಗಿದೆ ಏ ನನಗೆ ಈಗಲೇ ನೂರ ಇಪ್ಪತ್ತು ವರ್ಷ ಆಗಿಬಿಟ್ಟಿದೆ ಅಂತ ಹೇಳ್ತೇವೆ ಹೇಳಲಿಕ್ಕೆ ಕೂಡಲ್ಲ ಯಾಕೆಂದ್ರೆ ಸತ್ವ ಯಾಕೆ ಸತ್ವ ಇಲ್ಲ ಸತ್ವಯುತವಾದ ಆಹಾರ ಇಲ್ಲ ಯಾಕೆ ಇಲ್ಲ ಅಂದ್ರೆ ಗೋವು ಇಲ್ಲ ಹಾಲು ಇಲ್ಲ ಎಲ್ಲ ಹಾಳೇ ಇರುವುದು ಆದ್ರಿಂದ ಗೋವನ್ನು ಹಿಂದಿನ ಕಾಲದಲ್ಲಿ ದೊಡ್ಡ ಸಂಪತ್ತು ಎಷ್ಟು ದೊಡ್ಡ ಸಂಪತ್ತು ಅಂತಂದ್ರೆ ಬರೀ ಲೌಕಿಕ ವ್ಯವಹಾರಕ್ಕೆ ಮಾತ್ರ ಅಲ್ಲ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ನಮ್ಮ ಪಾಪ ಶಕ್ತಿಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಗೋವನ್ನ ನೋಡಬೇಕು ಅಂತ ಹಿರಿಯರು ಹೇಳಿದರು ಕಪಿಲಾಂ ದರ್ಪಣಂ ಭಾನು ಭಾಗ್ಯವಂತಂಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇ ಪತಿವ್ರತಾಂ ನೋಡಬೇಕಾದ ಪಟ್ಟಿಗಳನ್ನ ನಮ್ಮೊಂದಿಟ್ಟಿದ್ದಾರೆ ಒಂದೂ ಇಲ್ಲ ಬೆಳಗ್ಗೆ ಎದ್ದು ದುರ್ದರ್ಶನದ ಪೆಟ್ಟಿಗೆ ಬಿಟ್ಟರೆ ಮತ್ತೆ ಯಾವುದು ನಮಗೆ ಸಿಗುವುದಿಲ್ಲ ಬೆಳಿಗ್ಗೆ ಎದ್ದು ಕಾಣಬೇಕಾದ್ದು ಅದರಲ್ಲಿ ಕಪಿಲಾ ಅಂತ ಮೊದಲು ಹೇಳುವುದು ಗೋವನ್ನು ನೋಡಬೇಕು ಅಂತ ಅದು ಹಿಂದಿನ ಕಾಲದಲ್ಲಿ ಹಾಗೆ ದೊಡ್ಡ ಸಂಪತ್ತಾಗಿತ್ತು ಆದ್ರಿಂದ ಮನೆ ಮನೆಯಲ್ಲಿ ಅದನ್ನು ಸಂಪತ್ತು ಅದನ್ನು ಬೆಳೆಸಿಕೊಳ್ತಿದ್ರು ರಾಮಚಂದ್ರ ಕಾಡಿಗೆ ಹೊರಟು ನಿಂತಿದ್ದಂತೆ ಕಾಡಿಗೆ ಹೊರಟು ಪಾಪ ಕಾಡಿಗೆ ಹೊರಟಿದ್ದಾನೆ ನೋಡೋದೇ ಪಾಪ ಹೊರಟಿದ್ದಾನೆ ರಾಮಚಂದ್ರ ಸೀತಾದೇವಿಯರು ಪಕ್ಕದಲ್ಲಿ ನಿಂತಿದ್ದಾನೆ ಹೊರಟಾಗ ಒಬ್ಬ ಬ್ರಾಹ್ಮಣ ಬಂದಂತೆ ರಾಮದೇವರು ಎಲ್ರಿಗೂ ಕೊಟ್ಟಾಯಿತು ಆ ಬ್ರಾಹ್ಮಣ ಬಂದ ಬಂದಾಗ ಹೇಳ್ದ ರಾಮ ಅಂತ ಹೇಳಿದಂತೆ ರಾಮನಿಗೆ ನೋಡಿ ಎಂತ ಆ ಗಂಭೀರ ಸ್ಥಿತಿಯಲ್ಲಿ ರಾಮಚಂದ್ರ ಎಷ್ಟು ಒಬ್ಬ ಇನ್ನೊಬ್ಬರನ್ನು ಆನಂದಪಡಿಸುವ ವ್ಯಕ್ತಿ ಅಂತ ನಾವು ಗಮನಿಸಬೇಕು ರಾಮಚಂದ್ರ ಆ ಬ್ರಾಹ್ಮಣನಿಗೆ ಹೇಳಿದಂತೆ ನಿನಗೆಂತ ಬೇಕು ಅಂತ ನನಗೇ ಅಂತ ರಾಗ ಹೇಳಿದಂತೆ ಹಾಗೆ ರಾಮ ಹೇಳದಂತೆ ನೋಡು ಇದೊಂದು ಕೋಲು ಕೊಡ್ತೇನೆ ಅಂತ ಹೇಳದಂತೆ ರಾಮಚಂದ್ರ ಎಂತ ಜೋಕ್ಸ್ ಮಾಡ್ತಾ ನೋಡಿ ರಾಮಚಂದ್ರ ಒಂದು ಕೋಲು ಕೊಡ್ತೇನೆ ಅಂತ ಈ ಕೋಲು ಎಷ್ಟು ದೂರ ಬೀಳುತ್ತೆ ಅಷ್ಟು ದೂರದಲ್ಲಿ ಕಟ್ಟಲಿಕ್ಕೆ ಬೇಕಾದಷ್ಟು ದನವನ್ನು ನಾನು ಕೊಡ್ತೇನೆ ಅಂತ ಹೇಳಿದಂತೆ ಆ ಬ್ರಾಹ್ಮಣದ ಬಾಯಲ್ಲಿ ನೀರು ಬಂತಂತೆ ಮುದುಕ ಕೈಯಲ್ಲಿ ಕೋಲಿದೆ ರಾಮ ಹೇಳ್ದ ಈ ಕೋಲು ಎಲ್ಲಿ ಹೋಗಿ ಬೀಳುತ್ತೆ ಅಲ್ಲಿವರೆಗೆ ಇಲ್ಲಿಂದ ಅಲ್ಲಿವರೆಗೆ ನಾನು ಗೋವನ್ನು ಕೊಡ್ತೇನೆ ಅಂತ ಹೇಳಿದ ಪಾಪ ಹೇಗಾಗಬೇಕು ಈಗ ನಮಗೆ ಇಡಿ ಬ್ರಾಹ್ಮಣ ಬಿಡೋಣ ನೋಡಿ ಈ ಕೋಲು ಎಲ್ಲಿವರೆಗೆ ಬಿಸಾಡ್ತೀರಿ ಅಲ್ಲಿವರೆಗೆ ಬಂಗಾರ ಕೊಡ್ತೇನೆ ಸಪೋಸ್ ಒಬ್ಬ ಹೇಳಿದ ಅಂತ ಇಟ್ಟುಕೊಳ್ಳಿ ನಮ್ಗೆ ಹೇಗಾಗಬೇಕು ಅಯ್ಯೋ ಅದು ಬಿಸಾಡ್ಬೇಕು ರೀ ಬಿಸಾಡಬೇಕು ಎಷ್ಟು ದೂರ ಬಿಸಾಡೋದು ಎಷ್ಟು ಟೆನ್ಷನ್ ಆಗಲಿಕ್ಕಿಲ್ಲ ಆ ಬ್ರಾಹ್ಮಣನ ಸ್ಥಿತಿ ಹಾಗಾಯಿತಂತೆ ರಾಮಾಯಣ ಹೇಳಿತು ಅವನು ಹೆಗಲಿಗೊಂದು ಬಟ್ಟೆ ಕಟ್ಟಿದ್ದಂತೆ ಅದನ್ನು ಬಿಚ್ಚಿದಂತೆ ತನ್ನ ಸೊಂಟಕ್ಕೆ ಗಟ್ಟಿಯಾಗಿ ಕಟ್ಟಿಕೊಂಡಂತೆ ಪ್ರಿಪರೇಷನ್ ಅದು ಕೋಲು ಬಿಸಾಡಲಿಕ್ಕೆ ಬೇಕಾದಷ್ಟು ಶಕ್ತಿ ಆಧಾನಕ್ಕೆ ಅಂತೆ ಅದು ಗಟ್ಟಿ ಕಟ್ಟಿಕೊಂಡು ಆ ಕೋಲನ್ನು ಗರ ಗರ ತಿರುಗಿಸಿ ರಾಯಶ ಒಂದು ಕ್ರಿಕೆಟ್ ಮ್ಯಾಚ್ ಇದ್ದಾಗೆ ಇತ್ತೇನೋದು ರಾಯಶ ತಿರುಗಿಸಿ ಗರ ಗರ ತಿರುಗಿಸಿ ಜೋರಾಗಿ ಬೀಸಾಡಿದ ಅಂತೆ ರಾಮ ಹೇಳಿದ ಇಷ್ಟೇನಾ ಅಂತ ಪಾಪ ಅವನಿಗೆ ಅನಿಸ್ತಂತೆ ಅಲ್ಲಿ ಹೋಗಿ ರಾಮಚಂದ್ರ ಇನ್ನೊಂದ್ಸಲ ಬೀಸಾಡು ಅಂತ ಹೇಳಿದರೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಅಲ್ಲಿ ಡಬ್ಬಲ್ ನನಗೆ ಸಿಕ್ತಿತ್ತು ಅಂತ ರಾಮ ಮತ್ತೆ ಅಷ್ಟು ಒಳ್ಳೆಯ ಕಪಿಲಾ ಕೊಟ್ಟು ಕಳಿಸಿದ ಅಂತ ಅಂದರೆ ಎಷ್ಟು ತಮಾಷೆ ವ್ಯಕ್ತಿ ರಾಮಚಂದ್ರ ಅಂತ ಗಮನಿಸಬೇಕಾದ್ದು ಅವತ್ತೊಬ್ಬ ಬ್ರಾಹ್ಮಣ ಬಂದರೆ ನೀವು ಕೊಟ್ಟದ್ದು ಇಷ್ಟು ಗೋವುಗಳು ಒಂದು ವೇಳೆ ನಮಗೆ ಯಾರಾದರೂ ಇಷ್ಟು ಗೋವು ಕೊಡ್ತೇನೆ ಅಂತ ಹೇಳಿದ್ರು ಅಂತ ಇಟ್ಟುಕೊಳ್ಳಿ ಅಯ್ಯೋ ಬೇಡಪ್ಪ ರಗಳಂತೆ ಒಂದು ಗೋವು ರಗಳಾಗಿದೆ ನಮಗೆ ಅವನು ಅಷ್ಟೂ ಗೋವನ್ನು ಕೊಂಡೋದ ಹಿಡ್ಕೊಂಡು ಹೋದ ಸಾಕಿದ ರಕ್ಷಣೆ ಮಾಡಿದ ಬೇಕಾದಷ್ಟು ಸಂಪತ್ತು ಅವತ್ತಿನ ಕಾಲದಲ್ಲಿ ಗೋವನ್ನು ಇಟ್ಟುಕೊಂಡ್ರೆ ಸಂಪತ್ತು ಗೋವನ್ನು ಮಾರಾಟ ಮಾಡಿದರೆ ಸಂಪತ್ತು ಗೋವನ್ನು ಕೊಂದರೆ ಆ ಶಬ್ದ ಹೇಳಬಾರದು ನಾನು ಹೀಗೆ ಗೋವು ಅನ್ನುವುದು ಪರಮ ಪವಿತ್ರವಾದಂತಹ ಆರ್ಥಿಕವಾಗಿಯೂ ಭಾರೀ ಪ್ರಗತಿಪರವಾಗಿರತಕ್ಕಂತಹ ಪ್ರಾಣಿ ಬದುಕಿದ್ದಾಗ ಎಷ್ಟು ಮೌಲ್ಯ ಸತ್ತ ಮೇಲೂ ಅದಕ್ಕಿಂತ ಹೆಚ್ಚು ಮೌಲ್ಯ ಮನುಷ್ಯ ಬದುಕಿದಾಗ ಯಾರಿಗೂ ಬೇಡ ಅಲ್ಲ ಸತ್ತ ಮೇಲೆ ಯಾರಿಗೂ ಬೇಡ ಹೀಗೆ ಗೋವು ಒಂದು ಅವತ್ತಿನ ಕಾಲದ ಶ್ರೇಷ್ಠವಾದ ಸಂಪತ್ತು ಹಾಗೆ ಆಡು ಮತ್ತೆ ಕುರಿ ಮತ್ತೆರಡು ವರ್ಗದ್ದು ಈ ಆಡು ಕುರಿ ಎರಡೂ ಹಾಗೆ ಈ ಆಡಿನ ಹಾಲು ಹಾಗೆ ಔಷಧಕ್ಕೆ ವಿನಿಯೋಗ ಮಾಡ್ತಾ ಯಾಕೆಂದ್ರೆ ಆಡಿನ ಸ್ವಭಾವನೂ ಹಾಗೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂದ್ ಗಾದೆ ಮಾತೇ ನಮ್ಮಲ್ಲಿದೆ ಅಜಾಸ್ಪೃಷ್ಟ ನಶಾಖಾಸ್ತಿ ಅಂತ ಆಡು ಮುಟ್ಟದ ತರ ಸೊಪ್ಪಿಲ್ಲ ಅಂತ ಅದು ಹ್ಮ್ ಊಟ ಮಾಡುವಾಗ ಹೇಗೆ ಸ್ನಾನ ಹೇಗೆ ಅಂತ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಹಿಂದಿನವರು ಆನೆ ಗಜ ಸ್ನಾನ ಅಜಭಕ್ಷಣ ಅಂತ ಆನೆ ಸ್ನಾನ ಅಂದ್ರೆ ನಿಮ್ಗೆ ಗೊತ್ತು ಅದು ನೀರಿಗೆ ಇಳಿದ್ರೆ ಮೇಲೆ ಬರುವುದಿಲ್ಲ ಅದಲ್ಲೇ ಪಚಾ ಪಚ ಹಾಕಿಕೊಂಡು ಅದಕ್ಕೆ ಎಷ್ಟು ಸ್ನಾನ ಮಾಡಿದ್ರೂ ತೃಪ್ತಿ ಈ ಅಜಭಕ್ಷಣ ಅಂತ ಆ ಗಜ ಸ್ನಾನ ಅಜಭಕ್ಷಣ ಅಂತ ಅಜಭಕ್ಷಣ ಅಂದ್ರೆ ಹೇಗೆ ಅದು ಐದು ನಿಮಿಷದಲ್ಲಿ ಪಚ ಪಚ ಪಚ ಅಂತ ಎಷ್ಟು ಸೊಪ್ಪು ಇದೆ ಅಷ್ಟಕ್ಕೂ ಬಾಯಿ ಹಾಕಿ ತಿಂದು ಖಾಲಿ ಮಾಡಿಬಿಡ್ತದೆ ಅದು ಮುಳ್ಳು ಇರಲಿ ಏನೇ ಇರಲಿ ಎಲ್ಲವನ್ನೂ ತಿಂದು ಬಿಡ್ತದೆ ಅಂತ ಸೊಪ್ಪು ಶಾಖ ಬರುತ್ತದು ನಿತ್ಯ ಯಾಮ್ ಪರ್ಮನೆಂಟ್ ಶಾಖ ಬರ್ತಾ ಅದು ಶಾಖ ಬರ್ತಂದ್ರೆ ಶಾಖ ಬಿಡುವುದಲ್ಲ ಶಾಖವನ್ನೇ ತಿನ್ನುವಂಥದ್ದು ತಿಂದು ಒಳ್ಳೆಯ ಸಪ್ತಸಂಪನ್ನವಾಗಿರತಕ್ಕಂತಹ ಪ್ರಾಣಿ ಅದು ಹಾಗಾಗಿ ಒಳಗೆ ಒಳ್ಳೆಯ ಹಾಲು ಅದರಿಂದ ಅಜದ ಹಾಡು ಹಾಲು ಈ ವೈದ್ಯರುಗಳೆಲ್ಲ ಪ್ರಿಫರ್ ಮಾಡ್ತಾರೆ ಅಜದ ಹಾಲು ಭಾರಿ ಒಳ್ಳೆಯದು ಅಂತ ನಮಗೆ ಅದು ಆಗುವುದಿಲ್ಲ ವಾಸನೆ ಬರುತ್ತೆ ಅದು ಅಭ್ಯಾಸ ಆಯಿತು ಅಂದರೆ ಮತ್ತೆ ಅದೇ ರುಚಿಯಾಗುತ್ತೆ ಅದಕ್ಕಿಂತ ಮುಖ್ಯವಾಗಿ ಔಷಧ ಹೇಗೆ ನಾವು ಗೋವಿಗೆ ಹೇಳ್ತೇವೆ ಹಾಗೆ ಹಾಡು ಕೂಡ ಒಂದು ದೊಡ್ಡ ಸಂಪತ್ತು ವೈದಿಕರಿಗಂತೂ ಈ ಹಾಡು ಬೇಕೇ ಬೇಕು ಅವ್ರ ಮಾಡಬೇಕಾಗಿದ್ರೆ ಅಜಾಪುತ್ರಂ ಬಲಿಂದದ್ಯಾಸ ಒಂದು ಆಡು ಬೇಕೇ ಬೇಕು ಒಂದು ಬಲಿಪಶುವು ಆಡಿನ ಮಾಂಸ ಅದನ್ನು ಸಮರ್ಪಣೆ ಮಾಡಿ ಮತ್ತೆ ಅವತ್ತಿನ ಕಾಲ ಇವತ್ತಿನ ಕಾಲ ಅಲ್ಲ ನಾನು ನಿನ್ನೆ ಹೇಳಿದ್ದೆ ಆಚಾರ್ಯರು ಪೂರ್ತಿ ಬಹಿಷ್ಕಾರ ಹಾಕಿದ್ದಾರೆ ಯಾಕೆ ಅಂತಂದರೆ ಒಂದು ಪ್ರಾಣಿಯನ್ನು ಕೊಲ್ಲಬೇಕು ಈಗಲೂ ಪ್ರಾಣಿ ಹಿಂಸೆ ನಡೆಯುತ್ತದೆ ಅಶ್ವಮೇಧ ನೀವು ಪೇಪರಲ್ಲಿ ಓದ್ತಾ ಇರ್ತೀರಿ ಅಶ್ವಮೇಧ ಯಾಗ ಅಂತ ಆಗೋದು ಅದಕ್ಕೆ ಮತ್ತೆ ಬಹಿಷ್ಕಾರ ಹಾಕೋದು ಅದು ಪೇಪರಲ್ಲಿ ಓದ್ತಿರ್ತೀವಿ ಗುಟ್ಟಲ್ಲಿ ಮತ್ತೆ ಆಗ್ತದೆ ಹಾಗೆ ಆಡು ಬಲಿ ಕೊಡ್ತಿದ್ರು ಹಿಂದಿನ ಕಾಲದಲ್ಲಿ ಒಂದು ರೀತಿಯಲ್ಲಿ ನೋಡಿದ್ರೆ ನಮಗೆ ಜಿಗುಪ್ಸೆ ಬರುತ್ತೆ ಏನ್ರಿ ಹಿಂಸಕರು ಎಂತ ವೈದಿಕರು ಹೇಳೋದು ವೈದಿಕರು ಅಂತ ಪ್ರಾಣಿಗಳನ್ನೆಲ್ಲ ಹಿಂಸೆ ಮಾಡ್ತಿದ್ರು ಎಂತ ಮಂದಿ ಅಂತ ಈ ಮಾಣಿಕ್ಯ ಶಾಸ್ತ್ರಿಗಳು ಅಂತ ನಿಮ್ಮ ಆಂಧ್ರ ಪ್ರದೇಶದಲ್ಲೇ ಇರುವವರು ವಿಜಯವಾಡದಲ್ಲಿದ್ದಾರೆ ಅವರ ಸಹೋದರ ಅವರ ಶಿಷ್ಯ ಒಬ್ಬ ದೊಡ್ಡ ಯಾಜ್ಞಿಕ ಉಡುಪಿಗೆ ಬಂದಿದ್ದ ಉಡುಪಿಗೆ ಬಂದಾಗ ನಾನು ತಮಾಷೆಯಾಗಿ ಅವರ ಹತ್ರ ಮಾತಾಡ್ತಿದ್ದೆ ಮಾತಾಡಿದಾಗೆ ಹೇಳಿದೆ ಯಾಕಂದರೆ ನಾವು ಮಾ ಮಾಧ್ವರು ಅಜಾಬಲಿಯನ್ನು ಕೊಡುವ ಕ್ರಮ ಇಲ್ಲ ಅವರು ಮಾಂಸವನ್ನು ಇವತ್ತು ಸಮರ್ಪಣೆ ಮಾಡ್ತಾರೆ ಇವತ್ತೂ ಹೋಮ ಮಾಡ್ತಾರೆ ಅದರ ಭಕ್ಷಣೆ ಶೇಷವನ್ನು ಭಕ್ಷಣೆ ಮಾಡ್ತಾರೆ ನಾನು ತಮಾಷೆ ಮಾಡೋದುಂಟು ನಮ್ದು ಪ್ಯೂರ್ ವೆಜಿಟೇರಿಯನ್ ನಿಮ್ಮದು ಪ್ಯೂರ್ ಅಲ್ಲ ವೆಜಿಟೇರಿಯನ್ ಅಂತ ಸಿಟ್ಟು ಬರ್ತಿತ್ತು ಅವರಿಗೆ ಸಿಟ್ಟು ಬಂದು ಅವನು ಚೆನ್ನಾಗಿದಾಗ ಅವ್ರು ಒಂದ್ಸಲ ಹೀಗೆ ಹೇಳಿದ್ರು ಹೇಗಿದೆ ಪ್ರಕ್ರಿಯೆ ಯಾಗದ ಪ್ರಕ್ರಿಯೆ ಹೇಗಿದೆ ಅಂತಂದರೆ ಈ ಆಡನ್ನು ಕಡತಾರೆ, ಅದಕ್ಕೆ ಆವಾಹನೆ ಮಾಡತಾರೆ, ದೇವತೆಗಳನ್ನೆಲ್ಲ ಆವಾಹನೆ ಮಾಡತಾರೆ. ಆವಾಹನೆ ಮಾಡಿ ಪೂಜೆ ಎಲ್ಲ ಮಾಡಿ ಕೊನೆಗೆ ಒಂದು ಕತ್ತಿಯಲ್ಲಿ ಹೊಳಿಯಲಿಕ್ಕಿದೆ ಅಂತೆ ಅದು ಒಂದು ಪೆಟ್ಟಲ್ಲಿ ತುಂಡಾಗಬೇಕಂತೆ ಅವ್ರು ಹೇಳಿದ್ರು ಒಂದು ಮಾತು ಅದೇನಾದ್ರು ಅದು ವಾಕ್ಯ ಹೇಳಿದ್ರೆ ನನಗೆ ಅರ್ಥ ಆಯ್ತು ನನಗೆ ಅದು ಹೇಳಿದ್ರವರು ಆ ಪೆಟ್ಟು ಕೊಟ್ಟರೆ ಒಂದೇ ಒಂದು ಬಿಂದು ರಕ್ತ ಕೆಳಗೆ ಬೀಳುವುದಿಲ್ಲ ಅಂತ ಯಾಕೆಂದರೆ ಮಂತ್ರಶಕ್ತಿಯಿಂದ ಅಷ್ಟು ಸ್ತಂಭನೇ ಮಾಡಿದ್ದಾರೆ ಅವನು ನಾವು ಒಂದು ಆಪರೇಷನ್ ಮಾಡಬೇಕಾದ್ರೆ ಇಂಜೆಕ್ಷನ್ ಕೊಡ್ತೇವೆ ನೋಡಿ ಗೊತ್ತೇನು ಕೊಯ್ದರೂ ಏನೂ ಆಗುವುದಿಲ್ಲ ಅವನಿಗೇನು ಇಲ್ಲ ಅವನಿಗೆ ಮತ್ತೆ ಆ ಎಲ್ಲ ಮುಗಿದ ಮೇಲೆ ಅಯ್ಯೋ ಅಯ್ಯೋ ಏನೋ ಹೇಳ್ತಾರೆ ಇರುವ ಹಚ್ಚಿದ ಹಾಗೆ ಆಗಿರ್ತದೆ ಅವನಿಗೆ ಅಷ್ಟವರೆಗೆ ಏನೂ ಎನೆಸ್ಟೇಷಿಯಾ ಕೊಡ್ತಾರೆ ಹಾಗೆ ಕರ್ಗದಲ್ಲಿ ಒಂದು ಸಲ ಮಂತ್ರ ಮಾಡಿ ಅದಕ್ಕೇನು ನೋವಾಗದಿದ್ದ ಹಾಗೆ ಮಾಡ್ತಿದ್ರು ಅಂತ ನಾನು ಹೇಳದೆ ಮಾಡುತ್ತಿದ್ರು ಅಂತ ನಿಮ್ಮ ಅಜ್ಜಿ ಕಾಲದ ಕತೆ ಹೇಳ್ತೀರಾ ನಿಮ್ಮ ಕಾಲದಲ್ಲಿ ಕತೆ ಹೇಳ್ತೀರಾ ಅಂತ ಮತ್ತೆ ಸಿಟ್ಟು ಬಂತು ನೀವಾದ್ಬರಿ ಹೀಗೆ ಅಂತ ಬೈದರು ನನಗೆ ಅಷ್ಟೇ ವಾಸ್ತವ ಸ್ಥಿತಿ ಅಂದ್ರೆ ಹಿಂದಿನ ಕಾಲದಲ್ಲಿ ಯಜ್ಜದ ಕಲ್ಪನೆ ಹೀಗಿತ್ತು ಯಜ್ಜ ಮಾಡುವಾಗ ಆ ಪಶುವನ್ನು ಬಲಿ ಕೊಡಬೇಕಾಗಿದ್ರೆ ಅದರಲ್ಲಿ ರಕ್ತ ಬರಬಾರದು ಅಂದ್ರೆ ಅದು ಭಗವಂತನಿಗೋಸ್ಕರ ದೇವತೆಗಳಿಗೋಸ್ಕರ ಅಂತ ವಿನಿಯೋಗ ಮಾಡ್ತಿದ್ರು ದೇವತೆಗಳನ್ನು ಅವಾಧನೆ ಮಾಡ್ತಿದ್ರು ಹಾಗಾಗಿ ದೇವತಾ ಶಕ್ತಿಯಲ್ಲಿ ಇದ್ದದ್ರಿಂದ ಅದಕ್ಕೆ ನೋವಾಗ್ತಿರ್ಲಿಲ್ಲ ಅದಕ್ಕೆ ಒಳ್ಳೆಯ ಸದ್ಗತಿ ಇಷ್ಟು ತಾಕತ್ತಿತ್ತು ಇದನ್ನು ನೋಡಿದ್ರು ಆಚಾರ್ಯರು ಇದೆಲ್ಲ ಹಿಂದಿನ ಕಾಲಕ್ಕೆ ಕಲಿಯುಗದಲ್ಲಿ ದ್ರವ್ಯ ಶುದ್ಧಿ ಇಲ್ಲ ತನುಶುದ್ದಿ ಇಲ್ಲ ಮಂತ್ರಶುದ್ಧಿ ಇಲ್ಲ ಭಾವಶುದ್ಧಿ ಇಲ್ಲ ಆದ್ದರಿಂದ ಇದೆಲ್ಲ ಬೇಡ ಬಹಿಷ್ಕಾರ ಹಾಕಿದ್ರು ಇದಕ್ಕೆ ಆಚಾರ್ಯರು ಸಂಪೂರ್ಣ ಬಹಿಷ್ಕಾರ ಹಾಗೆ ಮಾಡಬೇಕಾಗಿದ್ರೆ ಪಿಷ್ಟ ಪಶು ಯಾಗ ಮಾಡಿ ಹೊರತು ಸಾಕ್ಷಾತ್ ಪಶುವನ್ನು ಹಿಂಸೆ ಮಾಡಲಿಕ್ಕೆ ಕೊಯ್ಲಿಕ್ಕೆ ಅಧಿಕಾರ ಕೊಟ್ಟಿಲ್ಲ ಗ್ರಂಥದಲ್ಲಿ ಸ್ಪಷ್ಟ ಬರೆದಿದ್ದಾರೆ ಅದಕ್ಕೆ ಅವರು ಸ್ಮಾರಕರು ನಮಗೆ ತಪಾಷಿ ನೀವು ಮಾಧ್ಯವರು ವೇದದಲ್ಲಿ ನಿಮಗೆ ಶ್ರದ್ಧೆ ಇಲ್ಲ ನಂಬಿಕೆ ಇಲ್ಲ ಅಂತ ನನಗೆ ಅವರು ಕೇಳಿದೆ ವೇದದಲ್ಲಿ ನಂಬಿಕೆ ನೀವು ಹೇಳದ ರೀತಿಯಲ್ಲಿ ರಕ್ತ ಬಾರದೇ ಇದ್ದ ಹಾಗೆ ಪಶು ಹಿಂಸೆ ಮಾಡೋದಾದ್ರೆ ನಾನು ನಿಂತು ಮಾಡಿಸ್ತೇನೆ ಅಂತ ಹೇಳಿದೆ ಅಷ್ಟು ಧೈರ್ಯ ಯಾರಿಗಿದೆ ಒಂದು ಪಶು ಕಡಿಬೇಕು ರಕ್ತದ ಬಿಂದು ಕೆಳಗೆ ಬೀಳುವಾರದು ಸಾಧ್ಯನೇ ಇಲ್ಲ ಹಾಗಾಗಿ ಇದು ಆಚಾರ್ಯರು ಪೂರ್ಣ ಬಹಿಷ್ಕಾರ ಹಾಕಿದ್ದಾರೆ ಹಿಂದಿನ ಕಾಲದಲ್ಲಿ ವೈದಿಕರ ದೊಡ್ಡ ಸಂಪತ್ತು ಅಜ ಮೇಷಗಳು ಅದನ್ನು ಇಟ್ಟುಕೊಂಡೇ ಯಜ್ಞಯಾಗಾದಿಗಳನ್ನು ನಡೆಸುತ್ತಿದ್ದರು ಅದರಿಂದ ದೊಡ್ಡ ಸಂಪತ್ತು ಅದೊಂದು ಮೇಷ ಮೇಷ ಅದು ಮತ್ತೊಂದು ಸಂಪತ್ತು ಯಾಕೆಂದ್ರೆ ಮೇಷ ಅದು ಇಲ್ಲದಿದ್ದ ಕುರಿ ಇಲ್ಲದೆ ನಮಗೆ ಬೇಕಾದ ಬಟ್ಟೆನೇ ಇಲ್ಲ ಬಟ್ಟೆ ನಾನು ಚಳಿ ಈ ದೃಷ್ಟಿಯಲ್ಲಿ ಹೇಳುವುದಲ್ಲ ಚಳಿಗಾಲಕ್ಕೆ ಬೇಕು ಉಲ್ಲನ್ ಬಟ್ಟೆಗಳು ನಮಗೆಲ್ಲ ಬೇಕು ಅದು ಸಹಜ ವೈದಿಕರಿಗೆ ಈ ಮಡಿಗೆ ಬಟ್ಟೆ ಬೇಕು ಅದು ಉಲ್ಲನ್ ಅದು ಊರ್ಣ ಅದರದ್ದೇ ಬಟ್ಟೆ ಬೇಕು ಮೇಷದ್ದೆ ಆದ್ದರಿಂದ ಅದು ಮಡಿಯಲ್ಲಿ ಅದನ್ನೇ ವಿನಿಯೋಗ ಮಾಡ್ತಿದ್ರು ಹಾಗಾಗಿ ಕುರಿಯ ರಕ್ಷಣೆ ಸಾಕಾಣೆ ಎಲ್ಲ ಇತ್ತು ಆವಾಗ ಅದು ದೊಡ್ಡ ಸಂಪತ್ತು ಕುದುರೆ ಅದು ದೊಡ್ಡ ಸಂಪತ್ತು ಕುದುರೆ ಸಂಪತ್ತು ಹೇಗೆ ಸಂಪತ್ತು ಅಂತಂದ್ರೆ ಆ ಕುದುರೆ ಪ್ರಯಾಣಕ್ಕೆಲ್ಲ ಅದೇ ಎಲ್ಲಾದರೂ ಪ್ರಯಾಣ ಮಾಡಬೇಕು ಅಂತ ಆದ್ರೆ ಕುದುರೆಯಲ್ಲಿ ಕೂತು ಪ್ರಯಾಣ ಮಾಡುವಂತಹದ್ರು ಒಂದು ಶಕ್ತಿಯನ್ನು ಅಳೆಯುವಂತಹದ್ದು ಕುದುರೆಯಿಂದ ಅವತ್ತೇನು ಇವತ್ತು ಕೂಡ ಅಳೆಯುವುದು ಅದರಿಂದಲೇ ಒಂದು ಪಂಪ್ ಇದೆ ಆ ಪಂಪನ್ನು ಹೇಳ್ತಾರೆ ಎಷ್ಟು ಎಚ್ ಪಿ ಎಷ್ಟು ಎಚ್ ಪಿ ಅಂತ ಕೇಳ್ತಾರೆ ಎಚ್ ಪಿ ಅಂದ್ರೆ ಎಂತದ್ದು ಮತ್ತೆ ಹಾರ್ಸ್ ಪವರ್ ಎಷ್ಟು ಹಾರ್ಸ್ ಪವರ್ ಯಾ ಎಷ್ಟು ಕುದುರೆಯ ಶಕ್ತಿ ಅಂತ ಅಂದ್ರೆ ಕುದುರೆಯಿಂದಲೇ ಅಳೆಯುವಂತಹದ್ದು ಅದರ ಫೋರ್ಸ್ ಎಷ್ಟಿದೆ ಅಂತ ಅಂದ್ರೆ ಅವತ್ತು ಆ ಕಾಲದಲ್ಲಿ ಕುದುರೆಯ ವೇಗ ಹೇಳುವುದೇ ಹಾಗೆ ಹಯ ಜವಾ ವೇಗ ಅಂತ ಕುದುರೆಯ ಶಕ್ತಿ ಎಷ್ಟು ಕೆಳಗಿನಿಂದ ನೀರನ್ನು ಈ ಪಂಪ್ ಮೇಲೆ ಕೆಳೆಯುತ್ತೆ ಅದರಿಂದ ಕುದುರೆಯ ಶಕ್ತಿ ದೊಡ್ಡ ಶಕ್ತಿ ಯಾವುದನ್ನಾದ್ರೂ ಎಳೆಯಬೇಕಾಗಿದ್ರೆ ಎಲ್ಲಿಯಾದರೂ ಓಡಬೇಕಾಗಿದ್ರೆ ಎಷ್ಟು ಎತ್ತರಕ್ಕೆ ಹೋಗಬೇಕಾಗಿದ್ರೆ ಅದು ಕುದುರೆಯನ್ನೇ ಬಳಸ್ತಿದ್ದ ಕುದುರೆ ಒಂದು ದೊಡ್ಡ ಸಂಪತ್ತು ಕೊನೆಯದ್ದು ಮನುಜ ಅದು ನೀವೇ ತೀರ್ಮಾನ ಮಾಡಬೇಕು ಎಷ್ಟು ಸಂಪತ್ತು ನಾವು ಸಂಪತ್ತೋ ವಿಪತ್ತೋ ಆಪತ್ತೋ ಅದಂತೂ ಅದು ನಾವು ಬದುಕೊಂಡಿದ್ದೇವೆ ಅಂತ ಸದ್ಯಕ್ಕೆ ಹೀಗೆ ಐದು ಅಧಿಷ್ಠಾನದಲ್ಲಿ ಪಂಚ ಸಾಮವನ್ನು ಉಪಾಸನೆ ಮಾಡತಕ್ಕಂಥದ್ದನ್ನು ಚಾಂದೋಗ್ಯದಲ್ಲಿ ಹೇಳಿದ್ರು ಅದನ್ನು ದಾಸರು ನೆನಪಿಸ್ತಾರೆ ಐದು ಜಾಮದಲ್ಲಿ ನಾವು ಸಾಮೋಪಾಸನೆ ಮಾಡಬೇಕು ಅಂತ ಎಲ್ಲೆಲ್ಲಿ ಯಾವ ಯಾವ ಸಾಮೋಪಾಸನೆ ಮಾಡಬೇಕು ಗೋವಿನಲ್ಲಿ ಉದ್ಗೀತ ಸಾಮವನ್ನು ಉಪಾಸನೆ ಮಾಡಬೇಕು ಅಜಆಾದಿಗಳಲ್ಲಿ ಕುರಿ ಆಡಿನಲ್ಲಿ ಪ್ರಸ್ತಾಪ ಶಿಂಕಾರ ಸಾಮವನ್ನು ಉಪಾಸನೆ ಮಾಡಬೇಕು ಅಂತ ಹಯದಲ್ಲಿ ಪ್ರತಿಹಾರ ಸಾಮವನ್ನು ಉಪಾಸನೆ ಮಾಡಬೇಕು ನಿಧನ ಸಾಮವನ್ನು ಮನುಷ್ಯನಲ್ಲಿ ಉಪಾಸನೆ ಮಾಡಬೇಕು ಅದು ಸರಿ ಇದೆ ಮನುಷ್ಯನಿಗೆ ನಿಧನ ಅಂತ ನಿಧನ ಅಂದರೆ ಹಾಗೆ ಅರ್ಥ ಅಲ್ಲ ನನ್ನ ಮತ್ತೆ ವಿವರಿಸ್ತೇನೆ ಈ ಗೋವಿನಲ್ಲಿ ಉದ್ಗೀತ ಸಾಮವನ್ನು ಉಪಾಸನೆ ಮಾಡಬೇಕು ಅಂತ ಉದ್ಗೀತ ಅಂತಂದರೆ ಏನು ಅದು ಭಗವಂತನ ಒಂದು ರೂಪ ಭಗವಂತನಿಗೆ ಉದ್ಗೀತ ಅಂತ ಹೆಸರು ಸಾಮದ ಹೆಸರು ಹೌದು ಭಗವಂತನ ಹೆಸರೂ ಹೌದು ಭಗವಂತನ ಭಗವಂತನನ್ನು ಪ್ರತಿಪಾದನೆ ಮಾಡುವ ಸಾಮದಲ್ಲಿ ಹಾಡಿ ಉದ್ಗೀತ ನಾಮಕನಾದ ಭಗವಂತನನ್ನು ಗೋವಿನ ಅಧಿಷ್ಠಾನದಲ್ಲಿ ಪೂಜಿಸಬೇಕಂತೆ ಚಿಂತನೆ ಮಾಡಬೇಕಂತೆ ಅದು ಉದ್ಗೀತ ಉಪಾಸನೆ ಅಂತ ಉದ್ಗೀತ ಅಂತಂದರೆ ಅದಕ್ಕೆ ಅರ್ಥನೇ ಹಾಗೆ ಉತು ಗೀತ ಉತು ಅಂದರೆ ಎತ್ತರದಲ್ಲಿದ್ದವರು ಹಾಡುವಂತಹದ್ದು ಉಂಟು ಅದೇನು ಅರ್ಪಣೆಯು ಮಾಡಿ ಉಪ್ಪರಿಗೆ ಮನೆಯಲ್ಲಿ ಇರುವವರು ಹೌದು ನಮ್ಮ ದೇವತೆಗಳು ಬ್ರಹ್ಮಾದಿ ದೇವತೆಗಳು ಉಪ್ಪರಿಗೆ ಮನೆಯಲ್ಲೇ ಇರುವವರು ಅದು ಎಷ್ಟು ಉಪ್ಪರಿಗೆ ಅಂದರೆ ಹದಿನಾಲ್ಕನೇ ಉಪ್ಪರಿಗೆಯಲ್ಲಿ ಇರುವವರು ಬ್ರಹ್ಮದೇವರು ಹದಿನಾಲ್ಕನೇ ಲೋಕದು ಸತ್ಯಲೋಕ ಅಲ್ಲಿ ಕೂತು ಸಾಮ ಉಪಾಸನೆ ಮಾಡುವವರು ಉದ್ಗಿತ ಅಂದರೆ ಉತು ಅಂದರೆ ಉತ್ಕೃಷ್ಟರಾದಂತಹ ಬ್ರಹ್ಮಾದಿ ದೇವತೆಗಳು ಉತ್ಕೃಷ್ಟವಾದ ಕಂಠದಿಂದ ಉತ್ಕೃಷ್ಟವಾದ ಮನಸ್ಸಿನಿಂದ ಆದ್ರಿಂದಲೇ ಉತ್ಕೃಷ್ಟವಾದ ಜ್ಞಾನ ಭಕ್ತಿಗಳಿಂದ ಗೀತ ಹಾಡ್ತಿದ್ರು ಅದು ಗೋವಿನ ಅಧಿಷ್ಠಾನದಲ್ಲಿ ಪೂಜೆ ಮಾಡ್ತಿದ್ರು ಭಗವಂತನನ್ನು ಹಾಡ್ತಿದ್ರು ನಾವು ಹಾಗೆ ಹಾಡಬೇಕಂತೆ ಬ್ರಹ್ಮಾದಿಗಳಿಂದ ಸ್ತುತ್ಯನಾದ ಭಗವಂತನನ್ನು ಗೋವಿನ ನಾವು ಪೂಜೆಯನ್ನು ಮಾಡಬೇಕು ಚಿಂತನೆ ಮಾಡಬೇಕು ಉದ್ಗೀತ ಅದು ಮಹಾಪ್ರಾಣ ಇದೆ ಮತ್ತೆ ಅದು ಭಾರೀ ಉದ್ಗೀತ ನಿರಂತರ ಗಾನ ಮಾಡಬೇಕಾದ್ರು ಬ್ರಹ್ಮದೇವರೇ ಆರಾಧನೆ ಮಾಡ್ತಾರೆ ಬ್ರಹ್ಮಾದಿ ದೇವತೆಗಳಿಂದಲೇ ಸ್ತುತ್ಯ ಅಂತಂದ ಮೇಲೆ ಉಳಿದವರ ಪಾಡೇನು ಇದು ಗೋ ಅಧಿಷ್ಠಾನದಲ್ಲಿ ಉಪಾಸನೆ ಮಾಡುವ ಉದ್ಗೀತನ ರೂಪ ಬ್ರಹ್ಮಾದಿಗಳಿಂದ ಸ್ತುತ್ಯನಾದ ಭಗವಂತನ ರೂಪ ಅಂತ ಆಮೇಲೆ ಪ್ರಸ್ತಾಪ ಹಿಂಕಾರ ಅಂತ ಎರಡು ಅವಿ ಅಜಗಳಲ್ಲಿ ಅದು ಪ್ರಸ್ತಾಪ ಅಂತಂದರೆ ಸ್ಥಾಪನೆ ಪ್ರಕೃಷ್ಟವಾದ ಸ್ಥಾಪನೆ ಪ್ರಕೃಷ್ಟವಾಗಿ ಸ್ಥಾಪನೆ ಆಗಬೇಕು ಯಾವಾಗ ಆ ಸಾಮ ಹಾಡಿದರೆ ಭಗವಂತ ಸ್ಥಿರವಾಗಿ ನಿಂತಿರ್ತಾನೆ ಅಂತೆ ಈ ಜಿಂಕೆ ಹಿಡಿಯುವವರು ಹಾಡ್ತಾರ ನಡಿ ಹಾಡಿದರೆ ಕುರಂಗೈ ವೃತ್ತರಂಗಾಕ್ಷೈಹಿ ಸ್ತಬ್ಧಕರಣೈಹಿ ಸಾಮಾನ್ಯವಾದ ಸಂಗೀತಕ್ಕೆ ಅಷ್ಟು ಆಕರ್ಷಣೆ ಶಕ್ತಿ ಇದೆ ಈ ಸಾಮಕ್ಕೆ ಎಷ್ಟು ಶಕ್ತಿ ಇಲ್ಲ ಹಾಗಾಗಿ ಆ ಸಾಮದ ಮೂಲಕ ಹಾಡಿದಾಗ ಭಗವಂತ ಸ್ಥಿರವಾಗಿ ನಿಂತಿರ್ತಾನಂತೆ ಪ್ರಸ್ತಾಪ ಪ್ರಕರ್ಷ ಪ್ರಕರ್ಷವಾಗಿ ಸ್ಥಿತನಾಗ್ತಾನಂತೆ ಗಟ್ಟಿಯಾಗಿ ನಿಂತಿರ್ತಾನಂತೆ ಅದು ಕುರಿಯ ಒಳಗೆ ಪ್ರಸ್ತಾಪ ನಾಮಕನಾಗಿ ಭಗವಂತನನ್ನು ಪ್ರಸ್ತಾಪ ಸಾಮದ ಮೂಲಕ ಚಿಂತನೆ ಮಾಡಬೇಕಂತೆ ಶಿಂಕಾರ ಅದು ಅಜದಲ್ಲಿ ಆಡಿನಲ್ಲಿ ಛಿಂಕಾರದಿಂದ ಶಿಮಂತ ಸಂಗೀತಕಾರರಿಗೆ ಗೊತ್ತದು ಅದು ಸಂಗೀತ ಮಾಡುವಾಗ ಹಿಂಕಾರ ಅಂದರೆ ಹೀ ಅಂದರೆ ಅದು ನಿಶ್ಚಯಾತ್ಮಕ ಜ್ಞಾನವನ್ನು ಹೇಳುವಂತಹ ಶಬ್ದ ಅದು ಹೀ ಅಂತ ಸಂಸ್ಕೃತದಲ್ಲಿ ಶಿ ಅಂದರೆ ಇದು ಇಟ್ ಈಸ್ ನೋನ್ ಎಲ್ರಿಗೂ ಗೊತ್ತಿದ್ದ ವಿಷಯ ನಿರ್ಣೀತ ಇದರಲ್ಲಿ ಯಾರು ತಕರಾರು ಮಾಡಲಿಕ್ಕಿಲ್ಲ ಅದನ್ನು ಹೇಳುವಾಗ ಒಂದು ಶಿ ಎಂಬಂತಹ ಶಬ್ದವನ್ನು ಹಾಕ್ತಾರೆ ಶಿ ಗತಾತು ಗತಿ ಅಂದರೆ ಜ್ಞಾನ ಜ್ಞಾನ ಅಂದರೆ ನಿರ್ಣಯ ಅದರ ಡೌಟ್ ಇರುವುದಿಲ್ಲ ನಿರ್ಣಯಾತ್ಮಕವಾದು ಇದು ವಿತ್ತಂತ ಅದು ಹಿಂಕಾರ ಭಗವಂತ ಯಾವುದಕ್ಕೆ ಸಿಗ್ತಾನೆ ಅಂತಂದರೆ ಹಿಂಕಾರಕ್ಕೆ ಸಿಗ್ತಾನೆ ಅಂತ ಅದು ನಿರ್ಣಯಾತ್ಮಕ ಜ್ಞಾನಕ್ಕೆ ಭಗವಂತ ಸಿಗ್ತಾನೆ ಅಂತ ಜ್ಞಾನಿಗಳಿಗೆ ಭಗವಂತ ಸಿಗ್ತಾನೆ ಯಾಕೆ ಸಿಗ್ತಾನೆ ಅಂತಂದರೆ ಅವರಿಗೆ ಜ್ಞಾನದಲ್ಲಿ ತೊಟ್ಟಿಲು ತುಗಲಿಕ್ಕಿಲ್ಲ ಅವರಿಗೆ ನಮ್ದು ದೇವರು ಇದ್ದಾರೋ ಇಲ್ಲೋ ತುಟಿಲು ತುಂಬಾ ಇರ್ತೇವೆ ದೇವರು ಹೇಳಿದಾಗಲಿ ಕೂತ್ಕೊಳ್ಳಿಕ್ಕೆ ನನಗೆ ಭಯ ಆಗತ್ತೆ ಅಂತ ಯಾಕೆ ಒಮ್ಮೆ ಆಚೆ ಹೇಳಿದ್ದೀರಿ ಒಮ್ಮೆ ಈಚೆ ಇರ್ತಾರೆ ಅದ್ರಿಂದ ಈ ಸಂಶಯಾತ್ಮಕ ಜ್ಞಾನ ಅದಕ್ಕೆ ದೇವರು ಸಿಗುವುದಿಲ್ಲ ಅಂತ ದೇವರು ಯಾಕೆ ಯಾವುದಕ್ಕೆ ಸಿಗ್ತಾನೆ ನಿರ್ಣಯಾತ್ಮಕವಾದ ಜ್ಞಾನಕ್ಕೆ ಭಗವಂತ ಗೋಚರಣೆ ದೇವರಿದ್ದಾನೆ ಅನ್ನುವಂತಹ ನಿರ್ಣಯಾತ್ಮಕ ಜ್ಞಾನ ಪ್ರಹ್ಲಾದರಾಜರ ಜ್ಞಾನ ನೋಡಿ ಆನೆಯಿಂದ ತುಳಿಸಿದ ನರಹರಿಯೇ ಸರ್ವೋತ್ತಮ ಬಿಸಿ ಎಣ್ಣೆಯಲ್ಲೇ ಹಾಕಿದ ಶ್ರೀಕೃಷ್ಣನೇ ಸರ್ವೋತ್ತಮ ಕಡ್ಕ ಹಿಡ್ಕೊಂಡು ಕೊಲ್ತೇನೆ ಅಂತ ಹೇಳಿದ ನರಹಯೇ ಶ್ರೇಷ್ಠ ಅಂತ ಹೇಳಿದ ದೇವರು ಬಂದು ನಿಂತ ಮನ ಮುಂಭಾಗದಲ್ಲಿ ಯಾಕೆಂದ್ರೆ ನಿರ್ಣಯಾತ್ಮಕ ಜ್ಞಾನ ಅದರಲ್ಲಿ ಗೊಂದಲ ಇರಬಾರದು ಗೋಜಲು ಗೋಜಲ ಆಗಬಾರದು ನಾವು ಪೂಜೆ ಮಾಡುವಾಗ ಡಕಾಯಿತ ಬಂದಾಂತ ಬೇಡ ದರೋಡೆಕಾರರು ಬಂದಿರುವುದಂತ ಬೇಡ ಕಲ್ಲ ಬಂದಾಂತ ಬೇಡ ಅಯ್ಯೋ ದುರ್ದರ್ಶನ ಪೆಟ್ಟಿಗೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ಉಂಟು ದೇವರು ಅಲ್ಲಿ ನಾವು ಇಲ್ಲಿ ಬಂದಾಯ್ತು ಎಷ್ಟು ನಮಗೆ ನಿರ್ಣಯ ನೋಡಿ ಎಷ್ಟು ನಿರ್ಧಾರ ನಮಗೆ ದೇವರ ಬಗ್ಗೆ ತೀರ್ಮಾನ ದೇವರಿಗಿಂತ ಈ ಪೆಟ್ಟಿಗೆ ದೇವರ ಪೆಟ್ಟಿಗೆಗಿಂತ ಈ ಪೆಟ್ಟಿಗೆ ದೊಡ್ಡ ಪೆಟ್ಟಿಗೆ ಆಗಿ ನಮಗೆ ಅದಕ್ಕೆ ಹೇಳಿದರು ಅದು ಸಿಗುದಿಲ್ಲ ಭಗವಂತ ಅಂತ ಎಷ್ಟು ದೊಡ್ಡ ಪೆಟ್ಟಿಗೆ ನಮಗೆ ಅಂತಂದ್ರೆ ದೇವರ ಪೆಟ್ಟಿಗೆ ನಮ್ದೊಂದು ಪೆಟ್ಟಿಗೆ ಎರಡು ಪೆಟ್ಟಿಗೆ ಇದೆ ದೇವರ ಪೆಟ್ಟಿಗೆ ಇರ್ತದೆ ದೇವರ ಕೋಣೆಯಲ್ಲಿ ಮೂಲೆಯಲ್ಲಿ ಯಾರು ಹೋಗದಿದ್ದ ಜಾಗ ಮಡಿ ಅಂತ ಹೇಳಿ ಬೇಕಿದ್ರೆ ಅನುಕೂಲ ಅದು ಯಾಕೆ ಯಾರು ನೋಡದಿದ್ದ ಜಾಗ ಗುಟ್ಟಿನಲ್ಲಿ ನಮ್ದು ಪೆಟ್ಟಿಗೆ ಉಂಟಲ್ಲ ದುರ್ದರ್ಶನ ಪೆಟ್ಟಿಗೆ ಅದಕ್ಕೆ ಒಳಗೆಲ್ಲ ಜಾಗ ಆಗುದಿಲ್ಲ ಎಲ್ಲರೂ ಬಂದು ನೋಡತಕ್ಕಂತಹ ಜಾಗ ಎಲ್ರಿಗೂ ನಾನು ದರ್ಶನ ಕೊಡಬೇಕು ಅಂತ ಭಾರಿ ಅದರ ಮೇಲೆ ಮಮತೆ ನಮಗೆ ಯಾಕೆಂದ್ರೆ ಎದುರಿನಲ್ಲಿ ಬಂದ ಕೂಡಲೇ ಮೊದಲು ದರ್ಶನ ಕಪಿಲಾಂ ದರ್ಪಣಂ ಬಾಣ ಅಲ್ಲ ದುರ್ದರ್ಶನ ಪೇಟಿಕಾ ಅಂತ ಮೊದಲು ನೋಡಬೇಕಾದ ಅದರ ಮೇಲೆ ಎಷ್ಟು ಗೌರವ ನಮಗೆ ಅಂದರೆ ನೋಡಿ ದೇವರು ಎತ್ತರದಲ್ಲಿರಬೇಕು ನಾವು ತಗ್ಗಲ್ಲಿರಬೇಕು ಕ್ರಮ ನಮ್ದು ಹಾಗಲ್ಲ ದೇವರ ಪೆಟ್ಟಿಗೆ ಕೆಳಗೆ ನಾವು ಎತ್ತರ ಈ ದುರ್ದರ್ಶನ ಪೆಟ್ಟಿಗೆ ಬಂದರೆ ನಾವು ಅದಕ್ಕೆ ಎತ್ತರದ ಆಸನ ನಮಗೆ ಕೆಳಗೆ ನಾವು ಕೊಡು ಭಕ್ತಿಯಿಂದ ನೋಡು ಅದಕ್ಕೆ ಎತ್ತರದ ಆಸನ ಕೆಳಗೆ ಕೂಡುವ ಪ್ರಶ್ನೆನೇ ಇಲ್ಲ ಯಾವುದೇ ಒಂದು ಬಡವರ ನೀವು ಹೋಗಿ ಪ್ರಾಯಶಃ ಬೇರೆ ಯಾವುದೂ ಇಲ್ಲದೆ ಇರಬಹುದು ಆದರೆ ಈ ಪೆಟ್ಟಿಗೆ ಇಲ್ಲದೆ ಈ ಮನೆ ನಾನು ನೋಡ್ತೇನೆ ಎಷ್ಟು ಮನೆಗೆ ಹೋಗಿದ್ದೆ ಅಲ್ಲಿ ಹೋದ್ರೆ ಇದೊಂದು ಪೆಟ್ಟಿಗೆ ಬೇಕೇ ಬೇಕು ಅದು ಏನು ಎತ್ತರದ ಮನೆ ಹಾಕಿ ಅದು ಹೇಳುತ್ತೆ ನಾನು ಕೆಳಗೆ ಕೂಡುವುದಿಲ್ಲ ನನಗೆ ಎತ್ತರದ ಮಣೇನೆ ಬೇಕು ಎತ್ತರದಲ್ಲಿ ಮನೆ ಹಾಕಿ ಕೂಡಿಸ್ತಾನೆ ಅವನಿಗೆ ಹುಡ್ಲಿಕ್ಕೆ ಬಟ್ಟೆ ಇಲ್ಲದೇ ಇರ್ಬೋದು ಆದರೆ ಅದಕ್ಕೊಂದು ಪೀತಾಂಬರ ಇದೆ ಅದಕ್ಕೆ ಮತ್ತೆ ಹಾಕಲಿಕ್ಕೆ ಉಂಟು ಹೊದಿಲಿಕ್ಕೆ ಉಂಟು ಅದಕ್ಕೆ ಅದಕ್ಕೆಲ್ಲ ಅಲಂಕಾರ ಮಾಡಲಿಕ್ಕಂಟು ನಮಗೆ ಅಲಂಕಾರಕ್ಕೆ ಗತಿ ಇಲ್ಲದೆ ಅದಕ್ಕೆ ಅಲಂಕಾರ ಮಾಡಲಿಕ್ಕಿದೆ ಪ್ರಾಯಶಃ ಸದ್ಯಕ್ಕೆ ಒಂದು ಎರಡಿಲ್ಲ ದೂಪದೀಪ ನೈವೇದ್ಯ ಅಲ್ಲೊಂದು ಪ್ರಾರಂಭ ಆಗಿಲ್ಲ ಅದು ಯಾವಾಗತ್ತೆ ಗೊತ್ತಿಲ್ಲ ಹಣ್ಣುಕಾಯಿ ಸಮರ್ಪಣೆ ಅದು ಪ್ರಾರಂಭ ಆದರೆ ಆಶ್ಚರ್ಯ ಅಲ್ಲ ಇದು ನಮಗೆ ಬೇಕಾಗಿರತಕ್ಕಂತಹ ಪೆಟ್ಟಿಗೆಗಳು ಇದು ನಮಗೆ ಅದು ಬೇಕೇ ಬೇಕೋ ಅದು ಇಲ್ಲದೆ ನಮಗೆ ಸಾಧ್ಯ ಇಲ್ಲ ಅಂತ ನಮ್ಮ ಹಿರಿಯರು ಹೇಳಿದರು ಅದಲ್ಲ ನಮಗೆ ನಿರ್ಣಯಾತ್ಮಕ ಜ್ಞಾನ ಇದನ್ನು ಬಿಟ್ಟು ಅಲ್ಲಿ ಹೋಗ್ತೇವೆ ಯಾಕೆಂದ್ರೆ ನಮಗೆ ಸಂಶಯ ದೇವರ ಪೆಟ್ಟಿಗೆಯ ಮುಂದೆ ಸಂಶಯ ದುರ್ದರ್ಶನ ಪೆಟ್ಟಿಗೆಯಲ್ಲಿ ನಿರ್ಣಯ ನಮಗೆ ಹಿಂಕಾರ ಇದು ಅದಲ್ಲ ದೇವರು ಹುಂಕಾರ ಇದು ಹಿಂಕಾರ ಆಗಿ ಇಟ್ಟಿದ್ದಾರೆ ತಿರ್ಗಮುರುಗಾಗಿ ಹಿಂ ಅಂದರೆ ನಿರ್ಣಯಾತ್ಮಕ ಜ್ಞಾನವನ್ನು ಉಂಟು ಮಾಡಿಕೊಟ್ಟು ಅದರ ಮೂಲಕ ನಮ್ಮಲ್ಲಿ ಯಾರು ಆವಿಷ್ಕೃತನಾಗ್ತಾನೆ ಅವನು ಅಜದ ಒಳಗೇ ಭಗವಂತ ಆ ಸಾಮದಿಂದ ಪ್ರತಿಪಾದ್ಯಮಾನನಾಗ್ತಾನೆ ಪ್ರತಿಹಾರ ಹಯದೊಳು ಭಗವಂತ ಪ್ರತಿಹಾರ ಸಾಮದಿಂದ ಹಾಡಲ್ಪಡ್ತಾನೆ ಅಂತೆ ಹಯದ ಒಳಗಿರ್ತಾನಂತೆ ಭಗವಂತ ಪ್ರತಿಹಾರ ನಾಮಕನಾಗಿ ಭಗವಂತ ಇರ್ತಾನಂತೆ ಪ್ರತಿಹಾರ ಅಂತಂದ್ರೆ ಕುದುರೆಯ ಕ್ರಮ ಹಾಗೆ ನೋಡಿ ಏನು ಬೇಕಾದರೂ ಹರತಿ ಆಹರತಿ ತಂದು ನಮಗೆ ಎತ್ತರದ ಬೆಟ್ಟಕ್ಕೆ ಬೇಕಾದರೆ ನಮ್ಮನ್ನು ಕೊಂಡೋಗಿ ಅಲ್ಲಿ ಇರ್ತದೆ ಅಲ್ಲಿಂದ ಕೆಳಗೆ ಇಳಿಸುವಂದ್ರೆ ಇಳಿಸ್ತದೆ ಎಲ್ಲಿ ಬೇಕಾದರೂ ನಮ್ಮನ್ನು ಕೊಂಡೊಯ್ತದೆ ಏನು ಬೇಕಾದರೂ ಮಾಡಿಕೊಡುತ್ತೆ ಯಾವುದನ್ನು ಎಳಿಬೇಕಾದರೂ ಜಗ್ ಬೇಕಾದರೂ ಬೇಕು ಆಹಾರ ವಸ್ತುವನ್ನು ತಂದು ಕೊಡಬೇಕಾದ್ರೆ ತಂದು ಕೊಡುತ್ತೆ ಪ್ರತಿಹರತಿ ನಮಗೆ ಏನೇನು ಬೇಕೋ ಅದನ್ನೆಲ್ಲ ತಂದು ಕೊಡತಕ್ಕಂಥದ್ದು ಅದು ಪ್ರತಿಹಾರ ನಮಗೆ ಆಹಾರ ವಿಹಾರ ಪ್ರಹಾರ ಸಂಹಾರ ಏನು ಬೇಕಾದರೂ ಕೊಡುತ್ತೆ ಅದೆಲ್ಲವನ್ನೂ ಕೊಡುವಂಥದ್ದು ಅದು ಪ್ರತಿಹಾರ ಪ್ರತಿಯೊಂದು ವಸ್ತುವನ್ನು ಆಹಾರತಿ ತಂದು ಕೊಡತಕ್ಕಂಥದ್ದು ಅದು ಯಾರು ಅಂದರೆ ಕುದುರೆ ಅಲ್ಲ ಹಯದ ಒಳಗಿರ್ತಕ್ಕ ಹಯಗ್ರೀವ ಜ್ಞಾನಪ್ರದನಾದ ಭಗವಂತ ಅವನು ಪ್ರತಿಹಾರ ನಾಮಕನಾಗಿ ಎಲ್ಲವನ್ನೂ ತಂದುಕೊಡುವ ಪ್ರತಿಹಾರ ಸಾಮದಿಂದ ಪ್ರತಿಪಾದ್ಯನಾದವ ಅಂತ ನಾವು ಚಿಂತನೆ ಮಾಡಬೇಕಂತೆ ಕೊನೆಗೆ ಮನುಜರೋಡು ಬೇಕಲ್ಲ ಯಜ್ಞ ಅಂತ ಆಗಬೇಕಾಗಿದ್ದರೆ ಈ ಜಾಮದಲ್ಲಿ ಉಪಾಸನೆ ಮಾಡಬೇಕಾದರೆ ಮನುಜ ಅಂತ ಒಳ್ಳೆ ಶಬ್ದ ಬಳಸಿದ್ದಾರೆ ಅದು ನಾವು ಅಂತೂ ಹೇಳಿಲ್ಲ ಮನುಜಾ ಅಂತ ಹೇಳ್ತಾರೆ ಪ್ರದ ನಿಧನ ಮನುಜರಳು ಈ ವಿಧದು ಲೀಹ ಏನು ನಾವು ಸ್ವಲ್ಪ ಶಬ್ದ ಅದನ್ನು ಇಂಗ್ಲೀಷಲ್ಲಿ ಭಾಷಾಂತರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಶಬ್ದವೇ ಹೇಳಬೇಕಾದ್ರು ಮನುಜಾನ್ ಅಂತ ಇದು ಎರಡು ರೀತಿಯಲ್ಲಿ ತೆರೆದುಕೊಳ್ಳುವ ಶಬ್ದ ನಾವು ಹುಟ್ಟಿದ್ದು ಹೇಗೆ ಹುಟ್ಟಿದ್ದು ಯಾವುದಕ್ಕೋಸ್ಕರ ಈ ಎರಡನ್ನು ನಮಗೆ ನೆನಪಿಸ್ತದೆ ಈ ಜನ್ಮ ನಮಗೆ ಬಂತು ಯಾವುದರಿಂದ ಬಂತು ಮನುಜಾ ಯಾವುದಕ್ಕೋಸ್ಕರ ಬಂತು ಮನುವಿಗೋಸ್ಕರ ಜಾ ಈ ಜನ್ಮ ಅಂತ ಈ ಜನ್ಮ ಬಂದದ್ದು ಫ್ರಮ್ ಎ ಡ್ರೆಸ್ ಮನುವಿನಿಂದ ಟು ಎ ಡ್ರೆಸ್ ಮನು ಅದರಿಂದ ಜನ ಮರಿಬೇಡಿ ಅಂತ ಎಚ್ಚರಿಸುತ್ತಾರೆ ದಾಸರು ಅಂದರೆ ಮನು ಮನು ಅಂದರೆ ಎರಡು ಅರ್ಥ ಅದಕ್ಕೆ ಮನು ಎಂಬುದಕ್ಕೆ ಒಂದು ಮಂತ್ರ ಅಂತ ಒಂದು ಅರ್ಥ ಮನ ಅಂತ ಮತ್ತೊಂದು ಅರ್ಥ ಮನು ಅಂದರೆ ಮನನ ಮಾಡಿ ಮನು ಭಗವಂತನ ನಾಮದ ಜಪವನ್ನು ಯಾರು ಮಾಡ್ತಾನೆ ಅವನಿಗೆ ಈ ಜನ್ಮ ಬಂದದ್ದು ಮನುಜ ಅಂದ್ರೆ ಜನ್ಮಾಂತರದಲ್ಲಿ ನಾವು ಮಾಡಿದ ಜಪ ತಪದ ಅನುಷ್ಠಾನ ಭಗವಂತನ ಮನನ ಅದರ ಫಲವಾಗಿ ಈ ಮನುಜ ಜನ್ಮ ನಮಗೆ ಸಿಕ್ಕಿದ್ದು ಯಾವುದಕ್ಕೋಸ್ಕರ ಇದು ಅಂತಂದ್ರೆ ಮತ್ತೆ ಈ ಜನ್ಮದಲ್ಲಿ ಮನನೆ ಮಾಡಿ ಆ ಮನ ಮನುವನ್ನು ಭಗವಂತನ ನಾಮ ಅಚ್ಯುತ ಅನಂತ ಗಾಯತ್ರಿ ಸಹಸ್ರನಾಮ ಇಂತಹ ಮನುವನ್ನು ಜಪ ಮಾಡಲಿಕ್ಕೋಸ್ಕರ ಈ ಜಾ ಈ ಜನ್ಮ ಇನ್ನು ಹುಟ್ಟಿದ್ಲು ಆದರೆ ನಮ್ಮ ಮನವೇ ಜಾತಃ ಮನುವಿನಿಂದ ಹುಟ್ಟಿದವ ಮನುವಿಗೋಸ್ಕರ ಹುಟ್ಟಿದವತ್ತು ಆದ್ರಿಂದ ಯಚೇದ ವೇದೀತ್ ಅಥವಾ ಸತ್ಯಮಸ್ತಿ ನಚೇದಿಹಾವೇದೀತ್ ಮಹತಿ ವಿನಷ್ಟಿ ಇದು ಈ ಜನ್ಮ ಬಂದಾಗ ಆ ಭಗವಂತನನ್ನು ಚಿಂತನೆ ಮಾಡಬೇಕಾದ್ತು ಅದಕ್ಕೆ ಮನುಜ ಅಂತ ಅದಕ್ಕೆ ಹೇಳಿದ್ರು ಅವನು ಯಾವ ರೂಪ ಚಿಂತನೆ ಮಾಡಬೇಕಾದ್ದು ನಿಧನ ಅಂತ ನಿಧನ ಅಂತಂದ್ರೆ ಧನ ಅಂದರೆ ಧಾರಣೆ ಮಾಡತಕ್ಕಂಥದ್ದು ಯಾವುದು ಅದು ಧನ ಅದು ನಮಗೆ ಧಾರಣೆ ಯಾವುದು ಬರೀತಾರೆ ಇವತ್ತಿನ ಧಾರಣೆ ಹೇಗಿದೆ ಅಂತ ಪೇಪರಲ್ಲಿ ಬರಿತಾ ಇರ್ತಾರೆ ಧಾರಣೆ ಅಂದರೆ ಮಾರ್ಕೆಟಿಂಗ್ ಹೇಗೆ ಉಂಟು ನಮ್ಮ ಧಾರಣೆ ಅಂದರೆ ಅದೇ ಅದಲ್ಲ ಧಾ ಧ ಅಂದರೆ ನಮ್ಮ ಧಾರಣೆ ಮಾಡುವಂತಹದ್ದು ಧನ ಅದು ನಮ್ಮನ್ನು ಧಾರಣೆ ಮಾಡುವುದು ಯಾವುದು ಒಳಗಿನ ಪಿಂಡಾಂಡದಲ್ಲಿ ನಾವು ಆಲೋಚನೆ ಮಾಡಿದರೆ ಒಳಗಿನ ಇಂದ್ರಿಯಗಳಿರಬಹುದು ಅಥವಾ ನಾಡಿಗಳಿರಬಹುದು ಹೃದಯ ಇರಬಹುದು ಅಥವಾ ರಕ್ತದ ಸಂಚಾರ ಮಾಡತಕ್ಕಂತಹದ್ದು ಸಂಚಾರ ನಾಡಿ ಮಾರ್ಗಗಳಿರ್ಬೋದು ಹೃದಯ ಇರಬಹುದು ಇದೆಲ್ಲ ಧನಗಳು ಧಾರಕವಾದ ಸಂಪತ್ತಿದು ಮುಖ್ಯವಾದ ಸಂಪತ್ತಿದು ನೆಷ್ಟು ದುಡ್ಡು ಎಲ್ಲ ಮತ್ತೆ ದುಡ್ಡಿದೆ ಅಂತ ಇಟ್ಕೊಳ್ಳಿ ಆರೋಗ್ಯ ಶರೀರ ಇದ್ರೆ ಅಂತ ಮಾಡೋದು ಆದ್ದರಿಂದ ಆರೋಗ್ಯ ಒಳಗಿನ ಶರೀರ ಧಾರಣೆ ದೊಡ್ಡ ಸಂಪತ್ತು ಇದನ್ನು ಧಾರಣೆ ಮಾಡುವವರು ಯಾರು ಆ ಭಗವಂತ ಇದನ್ನು ಧಾರಣೆ ಮಾಡುವವಾರು ಡಾಕ್ಟರು ಅಲ್ಲ ಔಷಧನೂ ಅಲ್ಲ ಯಾವುದೂ ಅಲ್ಲ ಔಷಧ ತೆಕ್ಕೊಂಡವರು ಸತ್ತವರೂ ಇದ್ದಾರೆ ಔಷಧ ತೆಕ್ಕೊಳ್ಳದೆ ಬದುಕಿದವರು ಇದ್ದಾರೆ ಆದ್ರಿಂದ ಅದೆಲ್ಲ ಧನ ಅಲ್ಲ ಧನ ಯಾವುದಾದ್ರೆ ದದಾತಿ ದತ್ತೆ ಇತಿ ಧನಂ ಯಾವುದು ನಮಗೆ ಧಾರಕನೋ ಅದು ಧನ ನಿತರಾಂಧನ ಅಂದರೆ ಯಾವತ್ತು ನಮ್ಮ ಜೊತೆಗೆ ನಮಗೆ ಧಾರಣೆ ಅಥವಾ ಪೋಷಣೆ ನಮ್ಮನ್ನು ಎತ್ತಿ ಹಿಡಿದು ನಮ್ಮನ್ನು ಯಾವುದು ಪೋಷಣೆ ಮಾಡುತ್ತೆ ಅದು ನಿಧನ ಅದು ಯಾವುದದು ಅಂದರೆ ಭಗವಂತನ ಚಿಂತನೆ ಮಂತನೆಗಳು ಭಗವಂತ ಅವನೇ ನಿತರಾಂಧನ ದೊಡ್ಡ ಸಂಪತ್ತು ಅಂದರೆ ಭಗವಂತ ಆ ನಿಧನ ಸಾಮದ ಮೂಲಕ ಈ ಮನುಷ್ಯನ ಒಳಗೆ ಧಾರಣಾ ಪೋಷಣೆ ಮಾಡಿಕೊಂಡು ಇರತಕ್ಕ ಆ ನಿಧನ ನಾಮಕನಾದ ಭಗವಂತನನ್ನು ನಾವು ಚಿಂತನೆ ಮಾಡಬೇಕಂತೆ ದಾಸರೊಂದು ಪಟ್ಟಿಯೇ ನಮ್ಮ ಮುಂದೆ ಇಡ್ತಾರೆ ಭಗವಂತನ ನಾಮಗಳು ಎಷ್ಟಿವೆ ಅಂತ ನಮಗೆ ನೆನಪಿಸ್ತಾ ಇದ್ದಾರೆ ನಿಧನ ಧನದ ವಿಧಾತ ವಿಗತಾಭ್ಯತಿಕ ಸಮವರ್ತಿ ವಿಗತಾಭ್ಯತಿಕ ಸಮವರ್ತಿ ಸಾಮಗ ತ್ರಿದಶಗಣ ಸಂಪೂಜ್ಯ ತ್ರಿಕಕುಬ್ಧಾಮ ಶುಭನಾಮ ಮಧುಮಥನ ಭೃಗುರಾಮ ಕೋಟ ವದನ ಸರ್ವ ಪದಾರ್ಥದಳು ತುದಿಮದಳು ತುಂಬಿಹನೆಂದು ಚಿಂತಿಸು ಬಿಂಬ ರೂಪದಲ್ಲಿ ದಾಸರದು ಪಟ್ಟಿಯೇ ಇಡ್ತಾರೆ ಒಂದು ಸಹಸ್ರನಾಮ ಇದ್ದ ಹಾಗೆ ಇದೆ ಚಿಂತನೆ ಮಾಡಿದರೆ ದೊಡ್ಡ ಭಗವಂತನ ಗುಣಗಳನ್ನು ನಾವು ಉಪಾಸನೆ ಮಾಡಿದಷ್ಟು ಪುಣ್ಯ ನಿಧನ ಇದಕ್ಕೆ ಸಂಬಂಧಪಟ್ಟ ಹೆಸರದು ನಿಧನ ಅಂತ ಭಗವಂತನ ಒಂದು ಹೆಸರು ಯಾಕೆಂದರೆ ನಿಧನ ದತ್ತೇ ಇತಿ ನಿಧನ ಇಡೀ ಜಗತ್ತನ್ನು ಧಾರಣೆ ಮಾಡುವವ ಅವನು ನಿಧನ ಒಂದು ಕಡೆ ಹೇಳ್ತಾರೆ ಧರ್ಮ ಯಾರು ಅಂದರೆ ಭಗವಂತನೇ ಧರ್ಮ ಅಂತ ಭಗವಂತನೇ ಮಾಡಿದ್ದು ಧರ್ಮ ಭಗವಂತನೇ ಒಂದು ಧರ್ಮ ಅಂತ ಧರ್ಮ ಸತ್ಯ ಪ್ರಭು ಅಚ್ಯುತ ಧರ್ಮದ ತೀರ್ಮಾನ ಮಾಡುವುದು ಯಾರು ಅಂದರೆ ಭಗವಂತ ಭಗವಂತ ಇದನ್ನು ಧರ್ಮ ಅಂತ ಹೇಳಿದ್ರೆ ಧರ್ಮ ಇದು ಅಧರ್ಮ ಅಂತ ಹೇಳಿದ್ರೆ ಅಧರ್ಮ ಕೊನೆತು ಧರ್ಮ ಧರ್ಮಗಳ ತೀರ್ಮಾನ ಅಂದರೆ ಇಷ್ಟೆ ಯಾಕೆ ಗೊತ್ತಾ ಕೊಲ್ಲುವುದು ಧರ್ಮ ಆಗತ್ತೆ ಬದುಕಿಸುವುದು ಅಧರ್ಮ ಆಗುತ್ತೆ ಇದು ಕೃಷ್ಣ ಕೊಟ್ಟಂತಹ ಚಿಂತನೆ ಈಗ ದುರ್ಯೋಧನೆ ಇದ್ದಾನೆ ಅಯ್ಯೋ ಅವನು ನಿನ್ನೆ ಮೊನ್ನೆ ಪೇಪರಲ್ಲಿ ಬಂದಿತ್ತು ಪತ್ರಿಕೆಯಲ್ಲಿ ಒಬ್ಬ ಒಬ್ಬ ಅತ್ಯಾಚಾರ ಮಾಡಿದಂಥವನಿಗೆ ಪಾಶಿ ಶಿಕ್ಷೆ ಕೊಟ್ಟಿದ್ದರು ಸರಿ ತಪ್ಪು ಅಂತ ಪೇಪರಲ್ಲಿ ಕೊಟ್ಟಿದ್ದರು ಅದಕ್ಕೆ ಓಟ್ ಹಾಕಿ ಅದಕ್ಕೊಂದು ಒಂದು ಹದಿನೈದು ಜನ ಅದು ಅವನಿಗೆ ಅವ್ನು ಮಾಡಿ ಸರಿ ಸಮರ್ಥನೆ ಮಾಡಿದವರು ಇದ್ದರು ಜಾತಿಯವರಿದ್ದರು ಅಂದರೆ ಆ ವರ್ಗ ಯಾವತ್ತೂ ಇರ್ತದೆ ಹಿಂಸೆ ಮಾಡಬಾರದು ಯಾಕೆ ಹಿಂಸೆ ಅದನ್ನು ವಿಧಾನ ಮಾಡಿದರು ಪಾಪ ಮಾಡಿದ ಅದಕ್ಕೆ ಹಿಂಸೆ ಅಂತ ಅಲ್ಲಿ ಕೊಟ್ಟಿದ್ರು ಈ ದುರ್ಯೋಧನ ನಂತವರು ಬದುಕಬೇಕು ಅಂತ ಹೇಳಿದ ಜನ ಇಲ್ವಾ ಅವತ್ತಿನ ಕಾಲದಲ್ಲಿ ಇದ್ದರು ಹನ್ನೊಂದು ಅಕ್ಷಯಿಣಿ ಜನ ಇದ್ರು ಅವನೊಟ್ಟಿಗೆ ಅವನು ಮಾಡಿದ್ದು ಕರೆಕ್ಟ್ ಅಂತ ಹೇಳುವವರು ಆದರೆ ಕೃಷ್ಣ ಹೇಳಿದ ಅವನು ಕೊಲ್ಲುವುದು ಧರ್ಮ ಅಂತ ಹೇಳಿದೆ ಕೊಲ್ಲದೆ ಇರುವುದು ಪಾಪ ಅಂತ ಹೇಳಿದ ಹಾಗಾಗಿ ಹಿಂಸೆಯೇ ಕೆಲವು ಸಲ ಪುಣ್ಯ ಆಗುತ್ತೆ ಅಹಿಂಸೆ ಅದು ಪಾಪ ಆಗುತ್ತೆ ನಾವು ತಿಳ್ಕೊಂಡದ್ದೇನು ಹಿಂಸೆ ಅಂದರೆ ಪಾಪ ಅಹಿಂಸೆ ಅಂದರೆ ಪುಣ್ಯ ಅಂತ ತಪ್ಪು ಅಂತ ಹೇಳ್ತಾರೆ ಅಹಿಂಸೆ ಪಾಪ ಆಗುತ್ತೆ ಹಿಂಸೆ ಪುಣ್ಯ ಆಗುತ್ತೆ ಅಂತ ಮಕ್ಕಳು ಓದುವುದಿಲ್ಲ ಎರಡು ಹೊಡೀರಿ ಅಯ್ಯೋ ಹಿಂಸೆ ಪಾಪ ಚಾಚಾ ಬೇಡ ಮಕ್ಕಳು ಆಡ್ತಾರೆ ಆಡ್ಲಿ ದೂರದರ್ಶನ ಪೆಟ್ಟಿಗೆ ನೋಡ್ತಾರೆ ನೋಡ್ಲಿ ಆಗತ್ತ ಇದು ಇದು ಹಿಂಸೆ ಇದು ಇದಕ್ಕೆ ನಾವು ಬೈಬೇಕು ಹೊಡಿಬೇಕು ಬಡಿಬೇಕು ಈ ಹಿಂಸೆ ಗುಣ ಅಹಿಂಸೆ ಮಾಡಿದ್ರೆ ಅದೇ ಒಂದು ಪಾಪ ಒಂದು ರೀತಿಯಲ್ಲಿ ದೊಡ್ಡ ಅನ್ಯಾಯ ಮಾಡಿದ ಹಾಗೆ ಅದೇ ರೀತಿಯಲ್ಲಿ ಲೋಕದಲ್ಲಿ ಕೆಟ್ಟವರಿದ್ದರೆ ಅವರಿಗೆ ಹಿಂಸೆ ಅದು ಧರ್ಮ ಆಗುತ್ತೆ ಅಹಿಂಸೆ ಅದು ಅಧರ್ಮ ಆಗಿಬಿಡುತ್ತೆ ಆದರೆ ನೋಡಬೇಕು ನಾವು ಯಾವ ಎಲ್ಲಿ ಹಿಂಸೆ ಧರ್ಮ ಎಲ್ಲಿ ಅಹಿಂಸೆ ಧರ್ಮ ಅಂತ ನಾವು ನೋಡಬೇಕಾದಷ್ಟು ಪಾತ್ರ ಅಪಾತ್ರ ವಿಶ್ಲೇಷಣೆ ಮಾಡಬೇಕಾದಷ್ಟೇ ಅದರಿಂದ ಹಿಂಸೆ ಅಹಿಂಸೆ ಧರ್ಮ ಅಧರ್ಮ ಅದೆಲ್ಲ ಸಾಪೇಕ್ಷವಾದ ಸಾರ್ವತ್ರಿಕವಾಗಿ ಸಾರ್ವಕಾಲಿಕವಾಗಿ ಒಂದು ಧರ್ಮ ಅಂತ ಘೋಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಕಾಲದಲ್ಲಿ ಧರ್ಮ ಆದದ್ದು ಒಂದು ಕಾಲದಲ್ಲಿ ಅಧರ್ಮ ಆಗಬಹುದು ನೀವು ಹೇಳಿದ್ರಿಂದ ಬೈತೀರ ಏನೋ ಗೊತ್ತಿಲ್ಲ ನನಗೆ ನನ್ನ ಹಿಂಚಿಕೆ ಅಷ್ಟೇ ಅದು ಅದು ನೀವು ಅದನ್ನು ಗೊಪ್ಪಬೇಕು ಅಂತೇಳಿ ನಾನು ಹೇಳೋದಲ್ಲ ಯಾಕೆಂದ್ರೆ ಅದು ಒಬ್ಬೊಬ್ಬರದು ಚಿಂತನೆ ಒಂದೊಂದು ರೀತಿ ಇರ್ತದೆ ಅಲ್ಲಿ ನಾನು ಹೇಳಿದ್ದು ಯಾಕೆಂತಂದ್ರೆ ಲೋಕದಲ್ಲಿ ನಾವು ಧರ್ಮ ಅಂತ ನಾವು ಹೇಳ್ತೇವಲ್ಲ ಅದು ಅಧರ್ಮ ಆಗುವುದು ಅಂತ ನನಗೆ ಭಯ ಆಗುವುದುಂಟು ಉದಾಹರಣೆಗೆ ಈ ದೇವಸ್ಥಾನದ ಮುಂಭಾಗದಲ್ಲಿ ಕೂತಿರ್ತಾರೆ ಕೈ ಇಲ್ಲ ಕಾಲಿಲ್ಲ ಅಂತ ಕೂತಿರ್ತಾರೆ ಕೂತು ನಮಗೇನಿಸ್ತದೆ ಅಯ್ಯೋ ಪಾಪನೆ ಅಂತ ಅನ್ನಿಸ್ತದೆ ನಾವು ಅದಕ್ಕೆ ಹಾಕ್ತೇವೆ ನಾವು ಇದು ಹಾಕುವುದು ಧರ್ಮನೋ ಆ ಧರ್ಮನೋ ಸುಮ್ಮನೆ ನೀವು ಹಾಕಿ ನಾವು ಹಾಕೋದು ಬೇಡ ಅಂತ ಹೇಳಲಿಕ್ಕೆ ಹೊರಟದಲ್ಲ ಅಯ್ಯೋ ಸ್ವಾಮಿಗಳು ಹೇಳಿದ್ರಿ ಪಾಪ ನೀವು ಪಾ ನನಗೆ ಹಾಕಿ ಮಧ್ಯದಲ್ಲಿ ನಾನು ಚಿಂತನೆ ನಾನು ಅನಿಸಿಕೆ ನಾನು ಹೇಳೋದಷ್ಟೇ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಈ ಧರ್ಮ ಹಾಕುವುದು ಅಂತ ಹೇಳ್ತೇವಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ನಮ್ದು ದಾನ ಪಾತ್ರ ದಾನನೋ ಆ ಪಾತ್ರದಾನನೋ ನೀವು ಚಿಂತನೆ ಮಾಡಿ ಯಾಕೆ ಹೇಳ್ತಂದ್ರೆ ಅವನಿಗೆ ಒಂದು ಕಾಲಿಲ್ಲದೆ ಇರಬಹುದು ಕೈಯೆಲ್ಲ ಉಂಟಲ್ಲ ಕೆಲಸ ಮಾಡಬಹುದಲ್ಲ ಅವನು ಸೋಮಾರಿ ಆಗ್ತಾನೆ ಆ ಸೋಮಾರಿತನಕ್ಕೆ ನಾವು ಪ್ರಚೋದನೆ ಮಾಡಿದ ಹಾಗೆ ಆಗ್ತದೆ ನೀವು ಭಿಕ್ಷೆ ಹಾಕದೇ ಇರಿ ಅವನಿಗೆ ಉಪವಾಸ ಕೊಡ್ತಾನ ಅವನು ಸಾಯ್ತಾನ ಖಂಡಿತ ಆಯುರನ್ನ ಪ್ರಯ್ಚತಿ ಅಂತ ಭಗವಂತ ಆಯುಷ್ಯ ಇರುವಷ್ಟು ಕಾಲ ಅನ್ನ ಕೊಟ್ಟೇ ಕೊಡ್ತಾನೆ ಅವನೇನು ಮಾಡ್ತಾನೆ ನಾವು ಭಿಕ್ಷೆ ಹಾಕಲಿಲ್ಲ ಅಂದರೆ ಏನಾದರೂ ಕೆಲಸ ಮಾಡ್ತಾನೆ ಏನಾದರೂ ದುಡಿತಾನೆ ಸ್ವಾವಲಂಬಿ ಆಗ್ತಾನೆ ಅವನಿಗೂ ಸ್ವಾಭಿಮಾನ ಬೆಳೆಯುತ್ತೆ ನನ್ನ ಕಾಲಲ್ಲಿ ನಾನು ನಿಂತಿದ್ದೇನೆ ಅಂತ ಆದ್ರಿಂದ ಅದಕ್ಕೆ ನಾವು ಪ್ರೋತ್ಸಾಹ ಕೊಟ್ಟ ಹಾಗೆ ಇನ್ನೊಂದು ಮುಖ ಏನು ಅಂತ ಯಾಕೆ ನನಗೆ ಕಾಲು ಹೋಯಿತು ಯಾಕೆ ಕೈ ಹೋಯಿತು ಅಂತ ಸ್ವಲ್ಪ ಆಲೋಚನೆ ಮಾಡಿ ನಮ್ಗೇನು ಭಯ ಅಂದ್ರೆ ನನಗೆ ಕೈ ಇಲ್ಲದಿದ್ರೆ ಯಾರಾದ್ರೂ ಭಿಕ್ಷಾ ಹಾಕಬೇಕು ಸ್ವಾರ್ಥ ಇದು ನಮ್ದು ಧರ್ಮ ಹಾಕುವಾಗ ಕಿಂಚಿತ್ ಸ್ವಾರ್ಥ ಹೇಳುದು ನೋಡಿ ನೋಡಿ ನನಗೆ ನಾಳೆ ಕಾಲು ಇಲ್ಲದಿದ್ರೆ ಏನ್ ಮಾಡುದು ಅದಕ್ಕೆ ಈಗ ಹಾಕು ಅಂತ ಕೈ ಕಾಲು ಮುರಿಬೇಕು ಅಂತ ಅರ್ಥ ಅದಕ್ಕೆ ಎಂತ ಕೆಟ್ಟ ಕಲ್ಪನೆ ನೋಡಿ ಯಾಕೆ ಕಾಲು ಮುರಿಯಿತು ಯಾಕೆ ಕೈ ಇಲ್ಲ ಅಂತ ನಾವು ಚಿಂತನೆ ಮಾಡಿದ್ರೆ ಜನ್ಮಾಂತರದಲ್ಲಿ ಯಾರ್ದೋ ಕಾಲು ತೆಗೆದಿದ್ದಾನೆ ಯಾರ್ದೋ ಕೈ ತೆಗೆದಿದ್ದಾನೆ ಅಂತ ಅರ್ಥ ಅದು ಯಾರಿಗೆ ಆಗಲಿ ಇದು ಸಹಜವಾದಿತ್ತು ಯಾಕೆಂದರೆ ಭಗವಂತನ ರಾಜ್ಯದಲ್ಲಿ ನಿರಪರಾಧಿಗಳಿಗೆ ಶಿಕ್ಷೆ ಅಂತ ಇಲ್ಲ ಅದರ ಶಿಕ್ಷೆ ಇದೆ ಅಂತ ಅದರ ಹಿನ್ನೆಲೆಯಲ್ಲಿ ಘೋರವಾದ ಅಪರಾಧ ಇದೆ ಎಷ್ಟೋ ಮಕ್ಕಳದ್ದು ಕಾಲು ತೆಗೆದಿದ್ದ ಎಷ್ಟೋ ಜನರದ್ದು ಒಳ್ಳೆಯ ಪುಣ್ಯಾತ್ಮರದ್ದು ಕಾಲು ತೆಗೆದಿದ್ದ ಏನೋ ಒಂದು ಮಹಾಪಾಪದ ಹಿನ್ನೆಲೆ ಅದಕ್ಕೆ ಉಂಟೇ ಉಂಟದು ಅದು ಸಾಧ್ಯ ಇಲ್ಲ ಅಂತ ಆದ್ರಿಂದ ಅವನ ಕಾಲೋ ಕೈಯೋ ಹೋಗುದರ ಹಿನ್ನೆಲೆಯಲ್ಲಿ ಏನೋ ಒಂದು ಪಾಪ ಉಂಟು ಪಹಾಪ ಇಲ್ಲದೆ ಈ ರೋಗ ಬರುವುದಿಲ್ಲ ಅದರ ಹಿನ್ನೆಲೆಯಲ್ಲಿ ಏನೋ ಒಂದು ಉಂಟು ಆದ್ರಿಂದ ನಾವೀಗ ಭಿಕ್ಷೆ ಹಾಕಿದ್ರೆ ಯಾವ್ದಕ್ಕ ಹಾಕಿದಾಗ ಆಯ್ತು ಕಾಲು ಹೋದಕ್ಕಾಯ್ತಾ ಇನ್ನೊಬ್ಬರ ಕಾಲು ತೆಗೆದದ್ದಕ್ಕಾಯ್ತಾ ಆದ್ರಿಂದ ಪಹಾಪ ಪುಣ್ಯ ನಾವು ಆಲೋಚನೆ ಮಾಡಿದ್ರೆ ಬಾರಿ ಕಷ್ಟ ಇದೆ ಅದರಿಂದ ನಮ್ಮ ಆಚಾರ್ಯರು ಒಂದು ಕಡೆ ಹೇಳ್ತಾರೆ ಧರ್ಮಸ್ಯ ಚರಣಂ ಶ್ರೇಯ ಧರ್ಮ ಜ್ಞಾನಂತೂ ದುಷ್ಕರ ದುಷ್ಕರಂಥ ಧರ್ಮ ಆಚರಣೆ ಮಾಡಬೇಕೆಂಬುದು ಸತ್ಯ ಆದರೆ ಧರ್ಮ ಯಾವುದು ಅಂತ ತಿಳಿಯಿರಿ ಅದು ಮುಖ್ಯ ಅಂತ ಹೇಳ್ತಾರೆ ಧರ್ಮ ಇದು ಅಂತ ತಿಳಿದು ನಿರ್ಧಾರಾಧನೆಯೇ ಇದನ್ನು ಮಾಡಿ ನಿಮಗೆ ಉದಾಹರಣೆ ಕೊಡಬೇಕು ಇನ್ನೊಂದು ಭಾರಿ ಬಂದ ನಮ್ಮ ಮನೆಗೆ ಬಂದ ಅಯ್ಯೋ ಏನ್ರಿ ಭಾರಿ ಅಪರೂಪದಲ್ಲಿ ಬಂದಿದ್ದಾರೆ ಭಾರಿ ಅತಿಥಿಗಳು ಬಂದಿದ್ದಾರೆ ಏನು ಮಾಡುದು ಇವತ್ತು ಅಂತ ಅದೇನಂದ್ರೆ ಆ ದಿವಸ ಏಕಾದಶಿ ಅಯ್ಯೋ ಭಾರಿ ಬಂದಿದ್ದಾರೆ ರೀ ಒಳ್ಳೆಯ ಪಾತ್ರ ಅನ್ನೋದನ್ನ ಮಾಡ್ತೀರಾ ನೀವು ಇದು ಹಸಿದು ಬಂದಿದ್ದಾನೆ ಹಸಿದು ಬಂದರೆ ಇವತ್ತು ಒಂದು ದಿವಸ ಹೇಗೆ ಹಸಿದಿದ್ದಾನೆ ಇನ್ನೊಂದು ದಿವಸ ಹಸಿದಿರಲಿ ಅಂತ ನಾವು ಹೇಳಿ ಆ ದಿವಸ ಕೂಡಿಸಿ ಮರು ದಿವಸದಾದೇಶಿ ಹಾಕಬೇಕೇ ಹೊರತು ಅಯ್ಯೋ ಪಾಪರಿ ನಿಮ್ಗೆ ಏನು ಅರ್ಥ ಆಗುತ್ತೆ ಏಕಾದಶಿ ಏಕಾದಶಿ ಬಡ್ಕೊಂಡ್ರೆ ಏನು ತಕಲಪ್ಪ ಅಂತ ಹಾಕಿದರೆ ಪುಣ್ಯ ಬರುವುದಿಲ್ಲ ಪಾಪ ಬರುತ್ತೆ ಶಾಸ್ತ್ರದ ಪ್ರಕಾರ ಅದು ನಮ್ಮದು ಮಾನವೀಯತೆ ಬೇರೆ ಧರ್ಮಶಾಸ್ತ್ರದ ಚಿಂತನೆ ಬೇರೆ ಇದೆ ಹಾಗಾಗಿ ಧರ್ಮ ಅಧರ್ಮಗಳನ್ನು ಚಿಂತನೆ ಮಾಡುವುದು ಬಹಳ ಕಷ್ಟ ಇದೆ ಧರ್ಮ ಆಚರಣೆ ಮಾಡಿ ಆದರೆ ಧರ್ಮ ಯಾವುದು ಅಂತ ತಿಳಿದು ಆಚರಣೆ ಮಾಡಿ ನೋದ ಬಿಂದು ನತಂಡುಲ ಅಂತ ಹೇಳ್ತಾರೆ ನಾಸ್ತಿಗ ಇದ್ರೆ ಅವನಿಗೊಂದು ಬಿಂದು ನೀರು ಕೊಡಬೇಡ ಅಂತ ಇಷ್ಟು ಶಾಸ್ತ್ರ ಹೇಳುತ್ತೆ ಇಷ್ಟು ವರಟಾಗಿದೆ ಶಾಸ್ತ್ರ ಒಂದು ದೇವರ ಅಸ್ತಿತ್ವವನ್ನು ಒಪ್ಪದಿದ್ರೆ ಅವು ಯಾಕೆ ಬದುಕಬೇಕು ಭೂಮಿಯಲ್ಲಿ ಅಂತ ಯಾಕೆ ಭಗವಂತ ಕೊಟ್ಟದ್ದು ಈ ಶರೀರ ಆ ಭಗವಂತನಿಗೆ ಕೃತಜ್ಞನಾಗಿರ್ತಾನೆ ಅವನಿಗೆ ನೀರು ಯಾಕೆ ಕೊಡ್ತೀರಿ ಯಾಕೆ ಅನ್ನದಾನ ಮಾಡ್ತೀರಿ ಇಷ್ಟರವರೆಗೆ ಶಾಸ್ತ್ರಕಾರರು ಕಥವಾಗಿದ್ದಾರೆ ಅದೇ ಅಂದರೆ ಅವರು ಹೊರಟು ನೀವು ಬೈರಿಬೇಕಿದ್ರೆ ಆದರೆ ಅವರ ಹಿನ್ನೆಲೆ ಏನಿದೆ ಅವರ ಕಲ್ಪನೆ ಏನಿದೆ ಧರ್ಮ ಅಂದರೆ ಏನು ಅದರ ಚಿಂತನೆ ಗಾಢವಾಗಿ ನಾವು ಮಾಡಬೇಕಾದ್ದು ಏಕಾಏಕಿಯಾಗಿ ಅದರ ಬಗ್ಗೆ ನಾವು ಕೆಟ್ಟ ಕಲ್ಪನೆಗೆ ಬರಬಾರದು ಅದಕ್ಕೆ ಹೇಳ್ತಾರೆ ಧರ್ಮ ಅಂದರೆ ದುಡ್ಡಲ್ಲ ಧರ್ಮ ಅಂದ್ರೆ ಧಾರಕವಾದ ಇಡೀ ಸಮಾಜಕ್ಕೆ ಯಾವುದು ಧಾರಕ ಅದು ಧನ ಅದೇ ಧರ್ಮ ಅಂತಂದ್ರೆ ಧರ್ಮ ಶಬ್ದಕ್ಕೂ ಧನ ಶಬ್ದಕ್ಕೂ ಒಂದೇ ಮೀನಿಂಗ್ ಸಂಸ್ಕೃತದಲ್ಲಿ ದತ್ತೆ ಧನಂ ಧತ್ತೆ ಧರ್ಮ ಧರ್ಮ ಅಂದ್ರೂ ಧನ ಅಂದ್ರೆ ಒಂದೇ ಯಾವುದು ಸಂಪತ್ತು ಅಂತ ನಾವು ಆಲೋಚನೆ ಮಾಡಿದರೆ ಇಡೀ ಜಗತ್ತಿಗೆ ಯಾವುದು ಧಾರಕನೋ ಅದು ಧರ್ಮ ಅದು ನೀವು ನೋಡಿ ಯಾವುದು ಇಟ್ಟಿದ್ರೆ ಇಡೀ ಜಗದ್ ಧಾರಣೆ ಆಗುತ್ತೆ ಅದನ್ನು ಧರ್ಮ ಅಂತ ತೀರ್ಮಾನ ಮಾಡಿದ್ರು ಹಿಂದಿನವರೆ ಅದು ಯಾವುದು ಒಂದೇ ಒಂದು ಭಗವಂತನ ಅನುಸಂಧಾನ ಭಗವಂತನ ಪ್ರೀತಿ ಭಗವಂತನ ಅನುಗ್ರಹ ಸಂಪಾದನೆ ಅದು ಆ ಚಿಂತನೆ ಇಲ್ಲದಿದ್ದರೆ ಮತ್ತೆ ಯಾವುದು ಧರ್ಮ ಅಲ್ಲ ಎಲ್ಲ ಡೊಂಗಿ ಅಷ್ಟೇ ಆದ್ರಿಂದ ಇದು ಇಷ್ಟು ಇರಲೇಬೇಕಾಗಿರ್ತಕ್ಕಂಥದ್ದು ಧರ್ಮದ ಹಿನ್ನೆಲೆಯಲ್ಲಿ ಇದು ಮುಖ್ಯವಾದ ಅಂಶ ಅದನ್ನು ದಾಸರ ಹೇಳ್ತಾರೆ ನಿಧನ ನಿಧನ ದತ್ತೆ ಇಡೀ ಜಗತ್ತನ್ನು ಧಾರಣೆ ಮಾಡತಕ್ಕಂತಹ ಧರ್ಮಶಬ್ಧವಾಚನಾದ ಧರ್ಮತ್ಯ ಪ್ರಭು ಭಗವಂತ ನಿಧನ ಶಬ್ದದಿಂದ ಪ್ರತಿಪಾದ್ಯ ನಮಗೇನಾಗಿದೆ ಈಗ ಆ ಧನ ಹೋಗಿದೆ ನಮ್ಮ ಕೈಯಿಂದ ಧರ್ಮ ಹೋಗಿದೆ ಮತ್ತೇನು ಉಳಿಯುತ್ತೆ ನಮಗೆ ನಿಧನ ಉಳಿಯುತ್ತ ಅಷ್ಟೇ ನಮಗೆ ನಿಧನನೇ ಯಾವಾಗೆ ನಿಧನ ಹುಟ್ಟು ನಿಧನ ಅಂತ ಬರೀತಾರಲ್ಲ ನಿಧನ ಅಂದ್ರೆ ಸಾವು ಯಾಕೆ ನಮಗೆ ಸಾವು ಅಂತಂದ್ರೆ ಆ ಧನವನ್ನು ಬಿಟ್ಟದ್ರಿಂದ ನಿಧನ ನಿತರಾಂಧನ ಇತ್ತು ಅಂದ್ರೆ ನಮ್ಮ ಜೀವನ ಸಾರ್ಥಕ ಸಾಮ ಉಪಾಸನೆ ಹೇಳದು ಇದನ್ನು ನಿತರಾಂಧತ್ತೆ ಇತಿ ನಿಧನ ಆಮೇಲೆ ಧನದಾಂತ ಧನದ ಅಂತಂದ್ರೆ ಧನವನ್ನು ಕೊಡುವವ ಧನವನ್ನು ಅಪಹಾರ ಮಾಡುವವ ಧನಂ ದಧಾತೀತಿ ಧನದ ಧನದ ಅಂದರೆ ಸಂಸ್ಕೃತದಲ್ಲಿ ಕುಬೇರನಿಗೆ ಹೆಸರು ಧನದ ಅಂತ ಕುಬೇರನಿಗೆ ಹೆಸರು ಯಾಕೆಂದ್ರೆ ಕುಬೇರನಷ್ಟು ದುಡ್ಡು ಉಳ್ಳವ ಯಾರೂ ಇಲ್ಲ ಅಂತ ಯಾಕೆಂದ್ರೆ ಶ್ರೀನಿವಾಸ ಕಲ್ಯಾಣ ಕೇಳಿದವರಿಗೆಲ್ಲ ಗೊತ್ತು ತಿಮ್ಮಪ್ಪನ ಮದುವೆಗೆ ಸಾಲ ಕೊಟ್ಟವ ಇನ್ನೂ ನಮ್ಮ ತಿಮ್ಮಪ್ಪನಿಗೆ ನಾವು ಇಷ್ಟು ಕೊಂಡೊಯ್ಲು ಅವನ ಸಾಲ ತೀರಿಸಲಿಕ್ಕಾಗಿಲ್ಲ ಅಲ್ವಾ ಇಷ್ಟು ಸಾಲ ಕೊಡಬೇಕಾಗಿದ್ರೆ ತಿಮ್ಮಪ್ಪ ದಿವಸಕ್ಕೆ ಕೋಟಿ ಕೋಟಿ ಗಟ್ಟಲೆ ಸಂಪಾದನೆ ಮಾಡ್ತಾನೆ ಇನ್ನೂ ಕುಬೇರನ ಸಾಲ ತೀರ್ಲಿಲ್ಲ ಅಂದ್ರೆ ಕೊಟ್ಟ ಕುಬೇರ ಎಷ್ಟು ದೊಡ್ಡ ಧನಿಕ ಅದಕ್ಕಿಂತಲೂ ನಾವು ಚಿಂತನೆ ಮಾಡಬೇಕಾದ್ದು ಆ ಕುಬೇರನಿಗೆ ದುಡ್ಡು ಕೊಟ್ಟವ ಯಾರು ಅಂತ ನಾವು ಆಲೋಚನೆ ಮಾಡಬೇಕಾದ್ರು ಅದು ಧನದ ಅದು ಭಗವಂತ ಅಂತೆ ಧನ ಕುಬೇರನಿಗೆ ಧನಧತ್ವವನ್ನು ಕೊಟ್ಟ ಧನದ ಅದು ಭಗವಂತ ನೋಡಿ ತಮಾಜಿ ಶಬ್ದ ಇದು ಇದನ್ನು ಇಲ್ಲಿಯೇ ಬಿಟ್ಟುಬಿಡಿ ಅಷ್ಟೇ ಮನೆ ಕರ್ ಕಿಡ್ಕೊಂಡು ಹೋಗಬೇಡಿ ಧನಧ ಅಂತ ಕುಬೇರ್ ಕುಬೇರನಿಗೆ ಹೆಸರು ದನದ ಅಂದ್ರೆ ಕುಬೇರನ ಹೆಸರು ನಮಗೆ ಅರ್ಥ ಆಗುದಿಲ್ಲ ಅವ್ನೇನು ಕರಿಬೇಕು ನಾವು ಕುಬೇರ ಅಂತ ಕರೀಬೇಕು ಕುಬೇರ ಅಂದ್ರೆ ಅರ್ಥ ಕೇಳಿದ್ರೆ ನಿಮ್ಗೆ ಬೇಜಾರಾಗಿ ಬಿಡುತ್ತೆ ನಿಮಗೆ ಅದಕ್ಕೆ ಇಲ್ಲಿ ಬಿಟ್ಟುಬಿಡಿ ಅಂತ ನಾನು ಹೇಳಿತ್ತು ಕುಬೇರ ಅಂದ್ರೆ ಅರ್ಥ ಏನು ಗೊತ್ತೋ ದನದ ಅರ್ಥ ದುಡ್ಡುಳ್ಳವ ಅಂತ ಅವನಿಗೆ ಹೆಸರೇನು ಅಂದ್ರೆ ಕುಬೇರ ಅಂದ್ರೆ ಕುಬೇರ ಅಂದ್ರೆ ಬೇರ ಅಂದ್ರೆ ಸಂಸ್ಕೃತದಲ್ಲಿ ಶರೀರ ಕೂ ಅಂದ್ರೆ ಕೆಟ್ಟ ಕೆಟ್ಟ ಶರೀರ ಉಳ್ಳವ ನೋಡಿ ಪಾಪ ಶ್ರೀಮಂತ ಕರೆಯುವುದು ಏನು ಅಂತ ಕುಬೇರ ಅಂತ ಕರೀತು ಅದು ಏನು ತಿಳಿಸ್ತದೆ ನಮಗೆ ಅಂತಂದ್ರೆ ಬರೀ ದುಡ್ಡನ್ನು ಕೂಡಿಸಿ ಕೂಡಿಸಿ ನಮ್ಮ ದೇವರಿಗೂ ಸಾಲ ಕೊಡ್ತಾನಲ್ಲ ಬಡ್ಡಿಗೆ ಹಾಗಿದ್ರೆ ಅವನು ಎಷ್ಟು ಕೆಟ್ಟವಯ್ಬೇಕು ಅದಕ್ಕೆ ಕುಬೇರ ಹೀಗೆ ದನದ ಸದ್ವಿನಿಯೋಗ ಆಗದೇ ಹೋದ್ರೆ ಬರೀ ದುಡ್ಡನ್ನು ಮಾತ್ರ ಕೂಡಿಸಿದ್ರೆ ಅವನು ಕುಬೇರನಾಗ್ತಾನೆ ನೀವು ಯಾರಿಗಾದ್ರೂ ಕುಬೇರ ಆಗ್ಬೇಕು ಅಂತ ಉಂಟು ಹೇಳ್ತಾರಲ್ಲಿ ಕುಬೇರ ಕುಬೇರ ಅಂದ್ರೆ ದುಡ್ಡಿನಿಂದ ಶರೀರವನ್ನು ಕೆರಿಸಿಕೊಂಡವ ಕೆಟ್ಟ ಶರೀರ ನೋಡಲಿಕ್ಕೆ ಅಸಹ್ಯವಾದ ಶರೀರವುಳ್ಳವ ಕುಬೇರ ಅಂತ ಅದು ಧನಧಾ ವಿಧಾತ ಅಂತ ವಿಧಾತ ಅಂತಂದ್ರೆ ಚತುರ್ಮುಖನನ್ನು ಕರೀತಾರೆ ವಿಧಾತ್ರೆ ಅಂತ ಆದರೆ ಇಲ್ಲಿ ಕರೆದದ್ದು ದಾಸರು ಭಗವಂತನನ್ನು ಕರೆದದ್ದು ವಿಧಾತ ಅಂತ ವಿಧಾತ ಅಂತಂದ್ರೆ ವಿವಿಧಂ ದತ್ತೆ ಇತಿ ವಿಧಾತ ಬೇರೆ ಬೇರೆ ವ್ಯಾಪಾರಗಳನ್ನು ಮಾಡಿಸುವವ ನಾವಿಂದ ಏನೇನು ಕ್ರಿಯೆಗಳು ನಡೆಯುತ್ತವೆ ದುಃಖ ಸುಖ ಎಲ್ಲ ಬೇರೆ ಬೇರೆ ರೀತಿಯಾದಂತಹ ಕ್ರಿಯೆ ಪ್ರಕ್ರಿಯೆಗಳು ನಡೀತವೆ ಬೆಳಗ್ಗೆಯಿಂದ ರಾತ್ರಿ ತನಕ ಬೆಳಗ್ಗೆ ನೋಡಿದರೆ ಅಳ್ತಾ ಇರ್ತಾನೆ ಮತ್ತೆ ಹೋಗಿ ನೋಡಿದ್ರೆ ಖುಷಿಯನ್ನು ನಗ್ತಾ ಇರ್ತಾನೆ ನಹವ ಹತ್ತದ್ದೇ ಬಂತು ಬೆಳಿಗ್ಗೆ ಹೋಗಿ ಅವ ಪಾಪ ಇದ್ದಾನೆ ಅಂತ ಅಂದರೆ ಜನರ ಸ್ಥಿತಿ ಒಂದೇ ರೀತಿ ಇರುವುದಿಲ್ಲ ಅಳುವವ ಅಳ್ತರೇ ಇರುವುದಿಲ್ಲ ಖುಷಿ ಪಟ್ಟವ ಖುಷಿ ಪಡ್ತಾರೆ ಜೀವನ ನಮಗೆ ಬೇಕು ಅಂತಾದಷ್ಟೇ ಒಂದೇ ರೀತಿಯಾದರೆ ಬೋರ್ ಆಗ್ತಿತ್ತು ನಮಗೆ ದೇವರು ಅದಕ್ಕೆ ಒಬ್ಬ ಭಾರೀ ಖುಷಿ ಕೊಡ್ತಾರೆ ಅಂತ ಖುಷಿಯೇ ಕೊಟ್ಟರೆ ಬೋರ್ರಿ ಏನು ರೀ ನಿತ್ಯ ಖುಷಿ ಬೋರ್ ಆಗಿಬಿಡುತ್ತೆ ಅದಕ್ಕೆ ಇವತ್ತೊಂದು ದಿವಸ ಅಳುಬೇಕು ಬೆಳಿಗ್ಗಿನ ರಾತ್ರಿ ತನಕ ಅಳೋದು ಏನು ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಗೊತ್ತಿಲ್ಲ ಅಳ್ತಾ ಇದ್ದಾನೆ ಅಲ್ಲಿ ಚೇಂಜ್ ಆಯಿತು ಇದು ಖುಷಿ ಇದು ಜೀವನ ಅಂತ ಹೇಳೋದು ಮರು ದಿವಸ ಮತ್ತೆ ನಗ್ತಾ ಇರ್ತಾನೆ ಈಗ ಜೀವನ ಅಂದರೆ ಹೀಗಿದೆ ಖುಷಿ ಬರಲಿಕ್ಕೆ ಕಾರಣ ಏನು ಅಂತಂದರೆ ಅದು ಖುಷಿಯೇ ಇದ್ರೆ ಖುಷಿ ಆಗೋದಿಲ್ಲ ಪಾಯಸವೇ ಸ್ವೀಟೇ ಬಡಿಸ್ತಾ ಇರೋದು ಅಯ್ಯೋ ಸಾಕನಿಸ್ತಾರೆ ಒಂದು ಸ್ವೀಟ್ ಹಾಕಬೇಕು ಒಂದು ಕಾರು ಹಾಕಬೇಕು ಒಂದು ಸ್ವೀಟ್ ಹಾಕಬೇಕು ಒಂದು ಖಾರ ಹಾಕಬೇಕು ಒಂದು ದಿವಸ ಹೊಟ್ಟೆ ಕರೆಕ್ಟ್ ಇರಬೇಕು ಒಂದು ದಿವಸ ಹೊಟ್ಟೆ ಅಜೀರ್ಣ ಆಗಬೇಕು ಕರೆಕ್ಟ್ ಇರ್ತೇವೆ ನಮಗೆ ಖುಷಿ ಬರ್ತೇವೆ ಸುಖ ದುಃಖ ಮಿಶ್ರವಾದ್ದು ಇದು ಜೀವನ ಅಂತ ಇದು ಭಗವಂತ ನಮಗೆ ಜೀವನದಲ್ಲಿ ಖುಷಿಯನ್ನು ಕೊಟ್ಟು ಇದರಲ್ಲಿ ವೈರಾಗ್ಯ ಬರಬೇಕಲ್ಲ ಇದರಲ್ಲಿ ಇನ್ನಷ್ಟು ಆಸಕ್ತಿ ಮೂಡಿಸುವ ಕ್ರಮ ಅಂದರೆ ಹಾಗೆ ಒಮ್ಮೆ ವೈರಾಗ್ಯ ಬರುತ್ತೆ ಬೈತಾರೆ ಮನೆಯಲ್ಲಿ ಅಯ್ಯೋ ಬೇಡಪ್ಪ ಮನೆ ಬೇಡ ಎಂಥ ಬೇಡ ನಾವು ಹೋಗಿ ಪ್ರಾಣ ಬಿಡ್ತೇನೆ ಪ್ರಾಣ ಬಿಡ್ತೀಯಾ ಅಂತ ಗಟ್ಟಿ ಕೇಳಿದ್ರೆ ಇಲ್ಲರಿ ನೋಡೋ ನಾಳೆ ಹೇಗಿರ್ತಾರೆ ನೋಡೋಣ ಮೂಡು ಅಂತ ನಾಳೆ ಕೋಸ್ಟ್ ನಾಳೆ ಕರೆಕ್ಟಾಗಿ ಬಿಡುತ್ತೆ ಇದಕ್ಕೆ ಆದ್ರಿಂದ ಜೀವನ್ ನಮಗೆ ಆಸಕ್ತಿ ಮೂಡಿತ್ತು ನಮ್ಗೆ ಇದು ವೈರಾಗ್ಯ ಬರಲಿಲ್ಲ ನಮ್ಸ ದಾಸರು ಹೇಳ್ತಾರೆ ವಿಧಾತ ವಿವಿಧತ್ತೆ ವಿವಿಧವಾಗಿರತಕ್ಕಂತಹ ಚೇಷ್ಟೆಗಳನ್ನು ಭಗವಂತ ಕೂತು ಮಾಡುವವ ಅದಕ್ಕೆ ಭಗವಂತನಿಗೆ ವಿಧಾತ ಅಂತ ಹೆಸರು ವಿಗತ ಅಭ್ಯತಿಕ ಸಮ ಅಂತ ಇನ್ನೊಂದು ಭಗವಂತನ ನಾಮ ಸಂಬೋಧನೆ ಮಾಡ್ತಾರೆ ದಾಸರು ವಿಗತ ಸಮ ಅಭ್ಯದಿಕ ಅಂತ ಭಗವಂತನಿಗೆ ಸಮಾನನಾದವ ಇಲ್ಲ ಭಗವಂತನಿಗಿಂತ ಅಭ್ಯದಿಕನಾದವ ಇಲ್ಲ ಅಂತ ನೋಡಿ ಎಷ್ಟು ಶಾಸ್ತ್ರಕಾರರ ಚಿಂತನೆ ದೇವರನ್ನು ಹೀಗೆ ಉಪಾಸನೆ ಮಾಡಬೇಕು ದೇವರಿಗೆ ಸಮಾನನಾದವನಿಲ್ಲ ದೇವರಿಗಿಂತ ಮಿಗಿಲಾದವ ಇಲ್ಲ ಅಂತ ಇದು ಎರಡೂ ಬೇಕಾದ ಅಂಶ ದೇವರಿಗಿಂತ ದೊಡ್ಡವ ಯಾರೂ ಇಲ್ಲ ಅಂತ ಇಷ್ಟೇ ನಾವು ತಿಳ್ಕೊಂಡ್ರೆ ಆಗ ಒಬ್ಬ ಕೇಳ್ತಾನೆ ಕುಹಕಿ ಕೇಳ್ತಾನೆ ದೇವರಿಗಿಂತ ದೊಡ್ಡವರಿಲ್ಲ ನಾನು ದೇವರಿಗೆ ಈಕ್ವಲ್ ಆಗ್ತೇನ ಅಂತ ಕೇಳ್ತಾನೆ ದೊಡ್ಡವರಿಲ್ಲ ಅಂದರೆ ದೊಡ್ಡವರಲ್ಲ ದೇವರಿಗೆ ಸಮಾನನಾದವ ಅದಕ್ಕೆ ಹೇಳಬೇಕಾಯಿತು ವಿಗತ ಸಮ ದೇವರಿಗೆ ಸಮಾನನಾದವನೂ ಇಲ್ಲ ಹಾಗಾದ್ರೆ ಅಷ್ಟೇ ಸಾಕು ದೇವರಿಗೆ ಸಮಾನನಾದವ ಇಲ್ಲ ದೇವರಿಗೆ ಸಮಾನ ಅಲ್ರಿ ನಾನು ದೇವರಿಗಿಂತ ಒಂದು ಇಂಚು ಮೇಲೆ ಎಂತಿಳ್ಕೊಂಡ್ಬಿಟ್ರೆ ಅದಕ್ಕೆ ವಿಗತ ಅಭ್ಯದಿಕ ಎರಡೂ ಹೇಳಬೇಕಾಯ್ತು ಸಮಾನನಾದವನೂ ಇಲ್ಲ ದೇವರಿಗಿಂತ ಮಿಗಿಲಾದವನೂ ಇಲ್ಲ ಎರಡು ಭಗವಂತನಿಗೆ ಸರಿ ಮಿಗಿಲೂ ಇಲ್ಲ ದೇವರಿಗೆ ದೇವರಿಗೆ ಸಮಾನನಾದವನೂ ಇಲ್ಲ ಮಿಗಿಲಾದವನೂ ಇಲ್ಲ ವಾಯುಸ್ತುತಿಯಲ್ಲಿ ನಕಸ್ತುತಿಯಲ್ಲಿ ಆಚಾರ್ಯರು ಆಚಾರ್ಯ ಮದ್ವರು ಒಂದು ಮಾತು ಹೇಳತಾರೆ ಆ ದೇವರನ್ನು ಸ್ತೋತ್ರ ಮಾಡುವ ಕ್ರಮ ಬಹಳ ಸಗಸು ಅದನ್ನೇ ಇಲ್ಲಿ ದಾಸರು ನಮ್ಮ ಮುಂದೆ ಇಟ್ಟಿದ್ದಾರೆ ಅಲ್ಲಿ ಆಚಾರ್ಯರು ಸ್ತೋತ್ರ ಮಾಡುವಾಗ ಹೇಗೆ ಹೇಳ್ತಾರೆ ಸಮಂತ ತೋಪಿ ಕಲಯನ್ ನೈವ ಈಶಿತುಸ್ತೆ ಸಮಂ ಪಶ್ಯಾನಿ ಉತ್ತಮ ವಸ್ತು ದೂರತೋಪಾಸ್ತಂ ರಸೋ ಯೋಷ್ಠಮಃ ಅಂತ ನಕಸ್ತುತಿಯಲ್ಲಿ ಆಚಾರ್ಯರು ಸ್ತೋತ್ರ ಮಾಡಿತ್ತು ಆಚಾರ್ಯರು ಹೇಳ್ತಾರೆ ನಾನು ಎಲ್ಲ ಕಡೆ ಸುತ್ತಾಡಿದೆ ನನಗೆ ಇದು ಕಾಣಿಸ್ಲೇ ಇಲ್ಲ ನಿನಗೆ ಸಮಾನವಾದವನು ಕಾಣಿಸಿಲ್ಲ ಮಿಗಿಲಾದವನು ಕಾಣಿಸಿಲ್ಲ ನಮ್ಮ ಹತ್ರ ಕೇಳಿದರೆ ದೇವರೇ ಕಾಣಿಸೋದಿಲ್ಲ ಅಂತ ಹೇಳುತ್ತೇವೆ ಮಧ್ವಚರ ಹಾಗೇ ಹೇಳಿಲ್ಲ ದೇವರೇ ಕಾಣಿಸುವುದಿಲ್ಲ ಅಂತ ಹೇಳಿಲ್ಲ ದೇವರು ಕಾಣತಾರೆ ಆದರೆ ದೇವರಿಗೆ ಸಮಾನನಾದವ ಒಬ್ಬ ಇಲ್ಲ ಅಥವಾ ದೇವರನ್ನು ಮೀರಿ ನಿಂತವ ಒಬ್ಬ ಇಲ್ಲ ಸಮಂತಕೋಪಿ ಕಲೆಯನ್ನು ಇಡೀ ಬ್ರಹ್ಮಾಂಡ ಅಲ್ಲ ಬ್ರಹ್ಮಾಂಡದ ಹೊರಗೆ ಸುತ್ತಾಡಿದ್ದೇನೆ ಮನುಷ್ಯನ ಹೊರಗೆ ಒಳಗೆ ನೋಡಿದ್ದೇನೆ ಎಲ್ಲಿ ನೋಡಿದರೂ ಕೂಡ ನಮ್ಮ ಸ್ವಾಮಿ ದೇವರಿಗೆ ಸಮಾನನಾದಂತಹ ವ್ಯಕ್ತಿ ಅಥವಾ ಅವರನ್ನು ಮೀರಿದಂತಹ ಶಕ್ತಿ ಎಲ್ಲೂ ನಾನು ಕಂಡಿಲ್ಲ ಅದು ಹೇಗೆ ಅಂದರೆ ಮಧ್ರಾಚಾರವನ್ನು ಒಳ್ಳೆಯ ಉದಾಹರಣೆ ಕೊಡ್ತಾರೆ ನಮಗೆ ಬೇಕಾದ ಉದಾಹರಣೆ ಅಪಾತಮ್ರಸೋ ಯೋ ಅಷ್ಟಮ ಅಂತ ಒಟ್ಟಿಗೆ ರುಚಿಗಳು ಒಟ್ಟಿಗೆ ಎಷ್ಟು ರುಚಿಗಳು ಆರು ರುಚಿಗಳು ಅಂತ ನಮಗೆ ಷಡ್ರಸ ಅಂತ ಅಂತ ಆರು ರುಚಿಗಳನ್ನು ನಾವು ಕಂಡದ್ದು ಏಳು ರುಚಿಗಳು ಮಧುರ ಆಮ್ಲ ಕಟೋ ಕಷಾಯ ತಿಕ್ತ ಆರು ರುಚಿಗಳು ಇರುವುದು ಆರೇ ಏಳನೇದಿಲ್ಲ ಒಂದೋ ಸಿಹಿ ಒಂದೋ ಹುಳಿ ಒಂದೋ ಹಗರು ಒಂದೊ ಕಾರ ಆರು ರಸ ಏಳನೇ ರಸ ಇಲ್ಲ ಅಂತ ಮಧ್ವಾಚಾರ್ಯರು ಹೇಳ್ತಾರೆ ಏಳು ಅಂತ ಹೇಳಿಲ್ಲ ಎಂಟು ಅಂತ ಹೇಳ್ತಾರೆ ಎಂಟನೇ ರಸ ಹೇಗೋ ಹಾಗೆ ಭಗವಂತನಿಗೆ ಸಮಾನನಾದವ ಇರುವುದು ಅಂತಂದ್ರೆ ಅಂದ್ರೆ ಏಳನೇ ರಸವೇ ಇಲ್ಲ ಎಂಟನೇ ರಸ ಖಂಡಿತ ಇಲ್ಲ ಅಂತ ಅದು ಇಂಪಾಸಿಬಲ್ ಇಂಪಾಸಿಬಲ್ ಸಾಕಾವಿದ ಶಬ್ದ ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ದು ಅಪಾಸ್ತ ರಸೋ ಯೋಷ್ಟಮ ಎಂಟನೇ ರಸ ಹೇಗೆ ಪ್ರಪಂಚದಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಈ ಕಲಿಯುಗದ ಜನ ಬಾರಿ ಬುದ್ಧಿವಂತರು ಇನ್ನೇನು ಮಾಡ್ತಾರೆ ಅವರು ಈ ಎಲ್ಲವನ್ನು ಸೇರಿಸಿ ಮಧುರ ಆಮ್ಲ ಕಟುವ ಕಷಾಯ ಎಲ್ಲ ಒಟ್ಟಿಗೆ ಸೇರಿಸಿ ರಸ ಮಾಡಿ ಮತಾಚಾರ ಇದೊಂದು ರಸ ಉಂಟು ಅಂತ ಹೇಳಿದರೆ ಅದಕ್ಕೆ ಎಂಟು ಅಂತ ಹೇಳಿದ್ರು ಏ ಹೇಳಿಲ್ಲ ಸೇರಿದ್ರೆ ಒಟ್ಟು ಧರಿಸ್ಬೇಕಷ್ಟೇ ಕೊನೆಗೆ ಎಂಟಂತೂ ಇಲ್ಲವೇ ಇಲ್ಲ ಇಂಪಾಸಿಬಲ್ ಅಂತ ಯಾವ ಕಾಲದಲ್ಲಿ ಇಲ್ಲ ಹೇಗೆ ಎಂಟನೇ ರಸ ಇಲ್ಲವೇ ಇಲ್ವೋ ಅದೇ ರೀತಿ ಭಗವಂತನಿಗೆ ಸಮಾನನಾದವ ಅಭ್ಯದಿಕನಾದವ ಇಲ್ಲವೇ ಇಲ್ಲ ದಾಸ ಅದನ್ನೇ ವಾಯುಸ್ತುತಿಯನ್ನೇ ನಮ್ಮ ಮುಂದೆ ಇಟ್ಟಿದ್ದಾರೆ ವಾಯುಸ್ತುತಿ ಪಾರಾಯಣ ಲಖಸ್ತುತಿ ಪಾರಾಯಣ ಮಾಡಿದ ಪುಣ್ಯ ಇದೆ ವಿಗತ ಅಭ್ಯದಿಕ ಸಮ ಭಗವಂತನಿಗೆ ಸಮ ಅಭ್ಯಭ್ಯದಿಕನಾದವ ಇಲ್ಲ ಸಮವರ್ತಿ ಅಂತ ಇನ್ನೊಂದು ಹೇಳ್ತಾರೆ ನಾವು ದೇವರಿಗೆ ಬಯುವುದುಂಟು ಯಾವಾಗ ಬಯುವುದು ಅಂತಂದ್ರೆ ನಮಗೇನಾದ್ರೂ ಸಮಸ್ಯೆ ಆಯಿತು ಆಗ ದೇವರಿಗೆ ಬೈಲಿಕ್ಕೆ ಪ್ರಾರಂಭ ಮಾಡ್ತೇನೆ ಅಲ್ಲಿವರು ದೇವರು ಬರುವುದಿಲ್ಲ ಸಮಸ್ಯೆ ಆದಾಗ ಬೈಲಿಕ್ಕೆ ಬರುತ್ತೆ ಬೈಯುವ ಕ್ರಮ ಹೇಗೆ ದೇವರಿಗೆ ನೋವಾಗಬೇಕು ಹಾಗೆ ಬೈತೆ ಬೈಲಿಕ್ಕೆ ಚೆನ್ನಾಗ್ ನಮಗೆ ನೋಡು ಆ ಪಕ್ಕದ ಮನೆಯ ಮನೆಯವನಿಗೆ ಎಲ್ಲ ಕೊಟ್ಟಿತಿ ಎಲ್ಲ ಅಲ್ಲಿಯೇ ವೈಭವ ಎಲ್ಲ ಅದರ ಅರ್ಥ ಏನು ದೇವರು ನನಗೊಂದು ಅವನಿಗೊಂದು ದೇವರು ಪಾರ್ಶಾಲಿಟಿ ಮಾಡಿದ್ದಾನೆ ಪಕ್ಷಪಾತ ಮಾಡಿದಾಸರು ಹೇಳಿದರು ಸಮವರ್ತಿ ಎಲ್ಲರಲ್ಲಿಯೂ ಸಮಾನವಾಗಿ ವರ್ತಿಸುವವ ನಮ್ಮ ದೇವರು ಸಮಾನವಾಗಿ ಯಾರ್ಯಾರು ಹೇಗೆ ಹೇಗೆ ಬೇಕೋ ಅವರಿಗೆ ಅದನ್ನು ಕೊಡತಕ್ಕಂಥವ ಭಗವಂತ ಸಮವರ್ತಿ ಎಲ್ರಿಗೂ ಸಮಾನವಾಗಿ ವರ್ತಿಸುವವ ದೇವರು ಪಕ್ಷಪಾತ ಮಾಡುವುದಿಲ್ಲ ಮತ್ತೆ ಅಲ್ಲ ಮತ್ತೆ ನಮಗೆ ಕೊಡಲಿಲ್ಲ ಅಲ್ವಾ ಆಕೆ ದಾಸರು ಕೇಳಿದರು ಯಾವಾಗ ಇವತ್ತು ನಿನ್ನೆ ಆ ನಿನ್ನೆ ಕೊಟ್ಟಿದ್ರು ಅದು ಮತ್ತೆ ನಾಳೆ ನಾಳೆ ಕೊಡ್ತಾರೆ ಇವತ್ತು ಕೊಡಲಿಲ್ಲ ಅಂತ ದೇವರ ಮೇಲೆ ಆಕ್ಷೇಪ ಅಂದ್ರೆ ಯಾವತ್ತು ನಮಗೆ ಕೊಡಬೇಕು ಅಂತದೇನು ನಾವು ಎಷ್ಟು ಕೊಟ್ಟಿದ್ದೇವೆ ಅಷ್ಟು ದೇವರು ನಮಗೆ ವಾಪಸ್ಸು ಕೊಡ್ತಾರೆ ಮರಕ್ಕೆ ನಾವು ಎಷ್ಟು ಹಾಕ್ತೇವೆ ಮರ ಅಷ್ಟು ತೆಗಿನಕಾಯಿ ಕೊಡುತ್ತೆ ನಾವು ನೀರು ಹಾಕ್ಲಿಕ್ಕಿಲ್ಲ ಗೊಬ್ಬರ ಹಾಕ್ಲಿಕ್ಕಿಲ್ಲ ಈ ಮರ ಏನು ಕೊಡೋಲ್ಲ ಅಂತಂದರೆ ಕೊಡೋದಿಲ್ಲ ನಾವು ಎಷ್ಟು ಕೊಡ್ತೇವೆ ಅಷ್ಟು ವಾಪಸ್ಸು ಕೊಡುತ್ತೇವೆ ಹಸಿವಿಗೆ ಎಷ್ಟು ನಾವು ಹುಲ್ಲು ಹಾಕ್ತೇವೆ ಅಷ್ಟು ಹಾಲು ಕೊಡುತ್ತೇನೆ ಕ್ರಮ ಹಾಗೆ ನಾವು ಎಷ್ಟು ಕೊಂಡೋಗ್ತೇವೆ ಅಂಗಡಿಗೆ ಹೋಗ್ತೇವೆ ನೋಡ್ರಿ ಅವರಿಗೆ ಎಷ್ಟು ಕೊಟ್ಟರು ಅಂಗಡಿಯವ ನನಗೆ ಏನು ಕೊಡಲೇ ಇಲ್ಲ ನೀನಂತ ಕೊಟ್ಟಿದ್ದಿ ಅಂಗಡಿಯವನಿಗೆ ನಾನು ಕೊಡಲಿಲ್ಲ ಅವನು ಕೊಡಬೇಕು ಅವ್ನು ಹರಕೆ ಹೇಳಲಿಲ್ಲ ನೀನು ದುಡ್ಡು ಕೊಡದೆ ನಿನಗೆ ಕೊಡ್ತೇನೆ ಅಂತ ಏನು ಅದು ಜಾಸ್ತಿ ಆಗಲಿಲ್ಲ ಮಾತು ನಾವು ಎಷ್ಟು ಅಂಗಡಿಯವನಿಗೆ ಕೊಡ್ತೇವೆ ಅಷ್ಟು ವಾಪಸ್ ನಮಗೆ ಕೊಡ್ತಾನೆ ಹಾಗೆ ನಮ್ಮ ದೇವರು ನೀನು ಎಷ್ಟು ಸಮಾಜಕ್ಕೆ ಕೊಟ್ಟಿದ್ದಿ ಧರ್ಮಕ್ಕೆ ಎಷ್ಟು ವಿನಿಯೋಗ ಮಾಡಿದ್ದಿ ಅಷ್ಟು ನಿನಗೆ ಕೊಡ್ತೇನೆ ಸಮಾವರ್ತಿ ಸಮವರ್ತಿ ಅಂತಂದರೆ ಭಗವದ್ಗೀತೆಯನ್ನು ನಮ್ಮ ಮುಂದೆ ಇಡ್ತಿದ್ದಾರೆ ಭಗವದ್ಗೀತೆಯಲ್ಲಿ ಒಂದು ಮಾತು ನಮ್ಮ ದೇವರು ಹೇಳ್ತಾರೆ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿ ಶುನಿಚೈವ ಶಪ ಕೇಚ ಪಂಡಿತಾ ಅವರು ಸಮಾನವಾಗಿ ಕಾಣ್ತಾರೆ ಅಂತೆ ಭಗವಂತ ಒಬ್ಬ ಮಹಾಜ್ಞಾನಿ ವಿದ್ಯಾ ವಿನಯ ಸಂಪನ್ನನಾದಂತಹ ಒಬ್ಬ ಬ್ರಾಹ್ಮಣ ಬ್ರಹ್ಮಜ್ಞಾನಿ ಒಂದು ನಾಯಿ ಒಂದು ನಾಯಿಯಲ್ಲಿ ಬೇಯಿಸಿ ತಿದ್ದವ ಶಪಚ ನಮ್ಮನ್ನೊಂದ್ಸಲ ಹೇಳಿದ್ದೆ ಈ ಎಲ್ಲರಲ್ಲಿಯೂ ಕೂಡ ಅವರು ಭಗವಂತನನ್ನು ಸಮಾನವಾಗಿ ಕಾಣ್ತಾರೆ ಅಂತೆ ಸಮವರ್ತಿ ನಿರ್ದೋಷಂ ಸಮಂ ಬ್ರಹ್ಮ ಅಂತ ಭಗವಂತನಲ್ಲಿ ವಿವರಣೆ ಕೊಟ್ಟಿದ್ದಾನೆ ಹೀಗೆ ಎಲ್ಲ ಅಧಿಷ್ಠಾನದಲ್ಲಿಯೂ ಕೂಡ ಭಗವಂತ ಏರುಪೇರಾಗಿಲ್ಲ ಭಗವಂತ ಒಂದೇ ರೀತಿಯಾಗಿ ಸದ್ಗುಣ ಪರಿಪೂರ್ಣನಾಗಿದ್ದಾನೆ ಹೀಗೆ ಜ್ಞಾನಿಗಳ ಚಿಂತನೆ ಅಂತ ಸಮವರ್ತಿ ಅಂತ ಯಮನಿಗೆ ಹೆಸರು ಸಮವರ್ತಿ ಪರೇತರಾಟ್ ಅಂತ ಯಮನ ಯಮ ಎಲ್ರಿಗೂ ಶಿಕ್ಷೆ ಕೊಡ್ತಾನೆ ಅವರವರ ಪಾಪಕರ್ಮಗಳಿಗೆ ಸರಿಯಾಗಿ ಶಿಕ್ಷೆಯನ್ನು ಕೊಡುವವ ಒಬ್ಬ ಏಕಾದಶಿ ಉಪವಾಸ ಮಾಡಿದ್ದಾನೆ ಅವನಿಗೆ ಶಿಕ್ಷೆ ಕೊಡುದಿಲ್ಲ ಏಕಾದಶಿ ಚಪಾತಿ ತಿಂದವನಿಗೆ ಮಾತ್ರ ಪಚೀತಿ ಮಾಡಲಿಕ್ಕೆ ಯಮ ಇರುತ್ತ ಹಾಗೆ ಅಂತ ಅವನು ಸಮವರ್ತಿ ಸಮಾನವಾಗಿ ವ್ಯವಹಾರ ಮಾಡೋ ಯಾರ್ಯಾರದಿ ಎಷ್ಟು ಎಷ್ಟು ತಪ್ಪು ಅಷ್ಟಷ್ಟು ಅರಿತಾನೆ ಅದರಿಂದ ಸಮವರ್ತಿ ಅಂತ ಯಮನ ಹೆಸರು ಯಮನಿಗೆ ಅಲ್ಲ ಯಮನ ಕೂತ ಯಮನಾಮಕನಾದ ಭಗವಂತನಿಗೆ ಇದು ಸಮವರ್ತಿ ಅಂತ ಹೆಸರು ಭಗವಂತ ಎಲ್ಲರಲ್ಲಿಯೂ ಸಮಾನವಾಗಿ ಇರುವವ ಹೀಗೆ ದಾಸರು ಸಾಮಗ ತ್ರಿದಶಗನ ಸಂಪೂಜ್ಯ ಸಾಮಗ ಅಂತ ಹೇಳ್ತಾರೆ ಸಾಮಗ ಅಂತಂದ್ರೆ ಭಗವಂತನ ಗುಣಗಳು ಯಾವತ್ತೂ ಸಮಾನವಾಗಿ ಇರ್ತದೆ ಅಂತೆ ಸಾಮ ಅಂದರೆ ಸಮಾನವಾಗಿ ಯಾವುದಿದೆ ಸಮ ಸಾಮ ಹಾಗೆ ಸಾಮವಾಗಿಯೇ ವೇದದಲ್ಲಿ ಪ್ರತಿಪಾದ್ಯನಾದವ ಭಗವಂತನ ಗುಣ ರಾಮಾವತಾರದಲ್ಲಿ ಜಾಸ್ತಿ ಕೃಷ್ಣಾವತಾರದಲ್ಲಿ ಕಡಿಮೆ ಕೃಷ್ಣಾವತಾರದಲ್ಲಿ ಸ್ವಲ್ಪ ತುಂಡತನ ಜಾಸ್ತಿ ರಾಮಾವತಾರದಲ್ಲಿ ಇಲ್ಲ ಹಾಗೆಲ್ಲ ಇಲ್ಲಂತೆ ಅವನು ಭಗವಂತ ಸಾಮಗ ಸಮಾನವಾಗಿ ಇರುವವ ಎಲ್ಲ ಅವತಾರಗಳಲ್ಲಿ ನೇಹ ನಾನಾಸ್ತಿ ಕಿಂಚನ ಏನೇನೋ ವ್ಯತ್ಯಾಸ ಇದೆ ಎಲ್ಲ ಒಂದೇ ರೀತಿಯಾದಂತಹ ಶರ್ಗುಣೈಶ್ವರ್ಯ ಸಂಪನ್ನವಾದ ಭಗವಂತನ ರೂಪಗಳು ಅಂತ ಹೀಗೆ ನಾವು ಉಪಾಸನೆ ಮಾಡಬೇಕಂತೆ ಸಾಮಗ ಅಂತ ಸಾಮಗ ಅಂತಂದ್ರೆ ಭಗವಂತ ಸಾಮ ಸಾಮ ಸಮಾಧಾನ ಸಮಾನದ ಸಮಾಧಾನದಲ್ಲಿ ಗತಿಟಿ ಹೋಗ್ತಾನೆ ಅಂತ ಭಾರೀ ತಾಳ್ಮೆ ಅಂತೆ ಇಷ್ಟು ತಾಳ್ಮೆ ಪ್ರಪಂಚದಲ್ಲಿ ಮತ್ತೊಬ್ಬರಿಗಿಲ್ಲಂತೆ ಭಗವಂತನಿಗೆ ಭಾರೀ ತಾಳ್ಮೆ ದಾಸರು ಒಂದು ಕಡೆಗೆ ಹೇಳ್ತಾರೆ ಬೈದವನಿಗೆ ಗತಿಯುತ್ತ ಭಯರ ಭಕ್ತವಸ್ತಲನು ಅಂತ ಹೇಳ್ತಾರೆ ಇದೇ ಪಂಚಾಗ್ನಿವಿದ್ಯೆಯಲ್ಲೇ ಹೇಳ್ತಾರೆ ಬೈದವನಿಗೆ ಗತಿಯುತ್ತ ಅಂತ ನಿಮ್ಗೆ ಗೊತ್ತದ ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ ಬೈಧವನಿಗೆ ಯಾರಿಗೆ ಬೈಧವ ಯಾರಿಗೆ ಗತಿ ಕೊಟ್ಟದ್ದು ಅದೆಲ್ಲ ಗೊತ್ತು ಇದೇ ದಾಸರಿಗೆ ಒಳ್ಳೆ ಸ್ಫೂರ್ತಿ ಕೊಡುವಂಥ ಅಂಶ ಬೈದವನಿಗೆ ಗತಿ ಇತ್ತ ಅಂತ ದಾಸರು ದೇವರನ್ನು ಹೊಗಳುವುದು ಕಡಿಮೆ ಬೈಯುವುದೇ ಜಾಸ್ತಿ ತಿರುಪತಿಗೆ ಹೋಗಿದ್ದಾರಂಥ ದಾಸರು ಹೋಗಿ ಶ್ರೀನಿವಾಸನ ಹೇಳಿದ್ರು ಅವನಿಗೆ ಯಾರೋ ತಡೆದರು ಅಲ್ಲಿ ಅವಾಗಲೂ ಇತ್ತು ಕಾಣಿಸ್ಬೇಕು ಕ್ಯೂ ಕಾಂಪ್ಲೆಕ್ಸ್ ಎಲ್ಲ ದಾಸರನ್ನು ತಡೆದರೂ ಕಾಣಿಸ್ತಾ ಹೋಗಲಿಕ್ಕೆ ಬಿಡಲಿಲ್ಲ ಈ ದಾಸ ಇವನಿಗಿಂತ ಬಿಡೋದು ಅಂತೂ ದಾಸರು ಹೇಳಿದರು ಅವರಿಗೆ ಬೈಲಿಲ್ಲ ನಾವಾದರೆ ದ್ವಾರಪಾಲಕರಿಗೆ ಬೈತೇವೆ ಬಿಡಲಿಲ್ಲ ಅಂತ ದಾಸರಿ ಏನ್ ಮಾಡಿದ್ರು ಗೊತ್ತೋ ಶ್ರೀನಿವಾಸನಿಗೆ ನೇರ ಅಟ್ಯಾಕ್ ಶ್ರೀನಿವಾಸ ನಿನ್ನ ನೋಡಲು ಬಂದಿಲ್ಲವಯ್ಯ ನಾನು ನಿನ್ನ ಭಕ್ತರನ್ನು ಕಾಣಲಿಕ್ಕೆ ಬಂದದ್ದು ಇಷ್ಟು ಜನ ನಿಂತಿದ್ದಾರೆ ಅಬ್ಬಾ ಅಲ್ಲೇ ದರ್ಶನ ಮಾಡಿದೆ ಅಂತ ಶ್ರೀನಿವಾಸ ಗೊತ್ತಾಯ್ತು ಅಯ್ಯೋ ದಾಸರಿಗೆ ಬೇಜಾರಾಯ್ತು ಶಾಪ ಕೊಟ್ಟರು ಇನ್ನು ಎಲ್ಲಿ ಹಾಡು ಮಾಡಿ ನಾಲ್ಕು ಹಾಡಿಸ್ತಾರೆ ಅಂತ ಕೂಡಲೇ ದರ್ಶನ ಅಬ್ಬಾ ಬಂದ ಆಫೀಸರ್ ಕರ್ಕೊಂಡು ನಿಲ್ಲಿಸಿದ ದಾಸರಿಗೆ ಗೊತ್ತು ಬೈದ್ರೆ ದೇವರು ಹೇಗೆ ಓಡೋಡಿ ಬರ್ತಾನೆ ಅಂತ ಹಾಗೆ ನೀವು ಅಭ್ಯಾಸ ಮಾಡಬೇಡಿ ದಾಸರಿಗೆ ಅಷ್ಟು ಪ್ರೀತಿ ಇತ್ತು ದೇವರ ಮೇಲೆ ಹಾಗಾಗಿ ದೇವರನ್ನು ಒಲಿಸ್ತಿದ್ರು ಅವರು ಹಾಗೆ ಅವರು ಹೇಳ್ತಾರೆ ಬೈದವರಿಗೆ ಗತಿ ಇತ್ತ ನಮ್ಮ ದೇವರು ಯಾರು ಬೈದವರು ಅವರಿಗೆ ಗತಿ ಇತ್ತ ಯಾರು ಬೈದವ ಶಿಶುಪಾಲ ತುಂಬಿದ ಸಭೆಯಲ್ಲಿ ಬೈದ ನಮ್ಮ ದೇವರಿಗೆ ದೇವರು ಕೇಳಿದ್ರು ಕೇಳಿದ್ರು ಕೇಳಿದ್ರು ಅವು ಸಾಮಗ ಸಮಾಧಾನದ ಗತಿ ನಮ್ಮ ದೇವರದ್ದು ಎಷ್ಟು ತಾಳ್ಮೆ ಅಂದರೆ ನೂರು ಬೈಯುವ ನಮ್ಮ ದೇವರು ಆರಾಮವಾಗಿ ಕೇಳಿದಂತೆ ಅಷ್ಟೊತ್ತರ ಅಷ್ಟಕ್ಕೂ ಒಂದೇ ಸಲ ಉತ್ತರ ಕೊಟ್ಟ ನಮ್ಮ ದೇವರು ಚಕ್ರ ಕಳಿಸಿಕೊಟ್ಟ ಕತೆ ಮುಗಿತು ಚಕ್ರ ಅವನ ತಲೆಯನ್ನು ಕತ್ತರಿಸಿ ಹಾಕಿತು ಒಬ್ಬ ಕವಿ ಹೇಳ್ತಾನೆ ಅದು ಆ ಕೃಷ್ಣ ಸುದರ್ಶನ ಕಲಿಸಿದ್ದು ಯಾಕೆ ಅಂತಂದರೆ ಅವನ ಕುತ್ತಿಗೆಯಲ್ಲಿ ಬೈಯುವ ಶಬ್ದ ಮುಗೀತಾ ಉಂಟಾ ಅಂತ ನೋಡಿಕೊಂಡು ಬಾ ಅಂತ ಅದು ಮುಗಿದೋಯ್ತು ಅನ್ನ ಕತೆ ಅಷ್ಟೇ ಬೈದವನಿಗೆ ಗತಿಯಿತ್ತ ನಮ್ಮ ದೇವರು ಏನು ಮಾಡಿದ ಅವನು ಹಿರಣ್ಯಾಕ್ಷ ಹಿರಣ್ಯಕಶವಾಗಿ ರಾವಣ ಕುಂಭಕರ್ಣರಾಗಿ ಕೊನೆಗೆ ಶಿಶುಪಾರ ದಂತವಕ್ರರಾಗಿ ಬಂದದ್ದು ಕೊನೆಯದ್ದು ಮೂರು ಜನ್ಮ ಅದಕ್ಕೆ ಮುಗಿಯಿತು ಗತಿಯಿತ್ತ ಸ್ವಾಮಿ ಅವರಿಗೆ ಅದಕ್ಕೋಸ್ಕರ ಬಂದದ್ದು ಕೃಷ್ಣಾವತಾರ ಕೃಷ್ಣಾರ್ಪಣೆ ಮಾಡಲಿಕ್ಕೋಸ್ಕರನೇ ಬಂದದ್ದು ಬೈದವನಿಗೆ ಗತಿ ಇತ್ತ ಬೈದವನಿಗೆ ಗತಿ ಇತ್ತ ಅಂದರೆ ಇದು ಸಾಮಗ ನಮಗೆ ನೆನಪಿಸ್ತದೆ ಅಂದರೆ ಬೈದವರು ಎಲ್ಲರೂ ಕೆಟ್ಟವರಲ್ಲ ನಮಗೆ ಕಲ್ಪನೆ ಇರಬೇಕು ನಮ್ಮ ಯಾರು ಬೈತಾರೆ ಅವರು ಕೆಟ್ಟವರು ಅಂತ ಯಾರು ಹೊಗಳುತ್ತಾರೆ ಅವರು ಒಳ್ಳೆಯವರು ಅಂತ ಈ ತಪ್ಪು ನಮ್ಮ ಕಲ್ಪನೆ ಯಾರು ಹೊಗಳುತ್ತಾರೆ ಅವರು ಕೆಟ್ಟವರು ಯಾರು ಬೈತಾರೆ ಅವರು ಒಳ್ಳೆಯವರು ನೀವು ನೋಡಿ ಬೇಕಿದ್ರೆ ಅಪ್ಪ ಅಮ್ಮ ಬೈತಾರೆ ಪಕ್ಕದ ಮನೆಯವ ಹೊಗಳ್ತಾನೆ ಆದ್ದ ಪಕ್ಕದ ಮನೆಯಲ್ಲೇ ನಾವು ಇರು ಯಾಕೆ ಹೊಗಳ್ತಾ ಇರ್ತಾನೆ ಅಂತ ಹಾಗಾಗಬಾರ್ದಲ್ಲ ನಮ್ಮ ದೇವರು ಹೇಳ್ತಾರೆ ದೇವರು ಅವರು ಬೈದವನನ್ನು ಪರೀಕ್ಷೆ ಮಾಡ್ತಾರೆ ಯಾಕೆ ಬೈತಾನೆ ಅವ ಬೈಲಿಕ್ಕೇನು ಕಾರಣ ಯಾವುದೋ ಒಂದು ಸಂಪರ್ಕದಿಂದ ಬೈದಿರ್ಬೋದು ಅವನು ಅವನ ನಿಜವಾದ ಅನಿಸಿಕೆ ಆಗದೇ ಇರಬಹುದು ಯಾರೋ ಹೇಳಿಕೊಟ್ಟು ಮನಸ್ಸು ಕೆಣಿಸಿರ್ಬಹುದು ಹಾಗಾಗಿ ಹೇಳಿರಬಹುದು ಸ್ವಲ್ಪ ಕಾದು ನೋಡೋಣ ಕಾದು ನೋಡಿದ್ರೆ ಪರ್ಫೆಕ್ಟ್ ಅವ ನೀವು ಸುಮ್ಮನೆ ಕೂತ್ಕೊಳ್ಳಿ ಬೈಯುವಾಗ ನೋಡಿ ಪರೀಕ್ಷೆ ಮಾಡಿ ನೋಡಿ ಬೈತಾ ಇರ್ತಾನೆ ಅಂತ ಇಟ್ಕೊಳ್ಳಿ ನಮ್ಮ ದೇವರು ಹೇಳಿಕೊಟ್ಟ ಮಾತಿದು ಸಾಮಗ ಅಂತ ಬೈತಾನೆ ಬೈತಾನೆ ಬೈತಾನೆ ಸುಸ್ತಾಗಿ ಬಿಡುತ್ತೆ ಎಂತಂದು ಮಾಡಿ ಬೈದ್ರೂ ಏನು ಉಪಯೋಗ ಇಲ್ಲ ಸುಸ್ತಾಗುತ್ತೆ ಡೇ ಬೇಡ ಇನ್ನು ಬೈಯದು ಬೇಡ ಅಂತ ಸುಮ್ಮನೆ ಇರ್ತಾನೆ ಮತ್ತೆ ಇನ್ನೇನೋ ಪ್ರಾರಂಭ ಮಾಡ್ತಾನೆ ಮಾತಿಗೆ ಸಾಮಗ ಅಂತ ನಮ್ಮ ದೇವರು ಬೈದವನಿಗೆ ಗತಿಯುತ್ತ ಬೈದವರನ್ನು ಭಗವಂತ ಗಮನಿಸ್ತಾ ಒಳಗೇ ಆ ವಿಷ ಇರ್ತದೆ ಆ ಕಲ್ಮಶಿ ಇರ್ತದೆ ಬೈತಾನೆ ಬೈತಾನೆ ಬೈತಾನೆ ವಿಷಯ ಎಲ್ಲ ಹೋಯ್ತು ಪರ್ಫೆಕ್ಟ್ ಆಗ್ತಾನೆ ಆಮೇಲೆ ಮಾತಾಡಿಸ್ತೇನು ಸರಿ ಆಯ್ತಾ ಸರಿ ಆಯ್ತು ಮತ್ತೆ ಮಾತಾಡಿನ ಸಾಮಗ ಅಂತ ಇದು ಭಗವಂತರ ದೊಡ್ಡ ಗುಣ ಅಂತೆ ಸಾಮದ ಸಮಾಧಾನದ ಪರಾಕಷ್ಟೇ ಭಗವಂತನಿಗೆ ನಾವು ಮಾಡೋದನ್ನೆಲ್ಲ ನೋಡ್ತಾ ಇರ್ತಾನೆ ಅದು ಸಾಮಗ ತ್ರಿದಶಕನ ಸಂಪೂಜ್ಯ ತ್ರಿಕೊಬ್ಧಾಮ ಶುಭನಾಮ ಮಧುಮತನ ಮೃಗುರಾಮ ಕೋಟಕವದನ ಸರ್ವ ಪದಾರ್ಥದಳು ತುದಿಮೊದಲು ತುಂಬಿಹನೆಂದು ಚಿಂತಿಸು ಬಿಂಬರೂಪದಲ್ಲಿ ಎಂಬದಿಗೆ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪ